ಧರ್ಮಸರ್ಮಸ್ವೂ ಅವತಾರೇ ನಮಃ ವಸುದೆ ವಸುತ ಕಂಸಚಾಣೂರದರಂದ ೇ व्यासं ವ್ಯಾ ವಸಿಷ್ಠನ ಶಕ್ತ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಾತೋನಿ ಪಾರ್ಥ ಪ್ರತಿಬೋಧಿತ ಭಗವತ ನಾಯಣ ಸ್ವಯಂ मध्ये ಪುರಮುನಿ ಮಧ್ಯೆ ಮಹಾಭಾರತೈತೀಮೃತವರ್ಷಿಣೀಂ ಭಗವತೀ ಅಷ್ಟಾಧಾಧ್ಯಾಂ ಅಂಬ ಅನುಸನ್ನ ಭಗವದ್ಗೀತೆ ಭವಿಣಿ <coughs> ಸಾಂಖ್ಯ ಮತ್ತು ಕರ್ಮಯೋಗದ ಉಪದೇಶಗಳನ್ನು ನೀಡಿದಂತಹ ಶ್ರೀಕೃಷ್ಣ ಸ್ಥಿತಪ್ರಜ್ಞ ಅನ್ನೋಂತಹ ವ್ಯಕ್ತಿಗಳು ಅಥವಾ ಯಾರಲ್ಲಿ ಜ್ಞಾನ ಅಂತಕ್ಕಂಥದ್ದು ನಿಷ್ಠವಾಗಿದೆಯೋ ಅಲುಗಾಡದಂತೆ ಇದೆಯೋ ತತ್ವಜ್ಞಾನಿಗಳು ಅಂಥವರ ಸ್ವರೂಪ ಏನು ಅವರು ಯಾವ ರೀತಿಯಲ್ಲಿ ನಡವಳಿಕೆಯನ್ನು ಈ ಸಮಾಜದಲ್ಲಿ ಮಾಡ್ತಾರೆ ಅವರ ಲಕ್ಷಣಗಳು ಏನು ಅವರನ್ನು ಹೇಗೆ ತಿಳ್ಕೊಳ್ಬೇಕು ನಾವು ಅವರನ್ನು ಅನುಸರಿಸಬೇಕಾದ್ರೆ ಅವರನ್ನು ತಿಳ್ಕೊಳ್ಳುವುದು ಮುಖ್ಯ ಹೀಗಾಗಿ ಆ ಲಕ್ಷಣವನ್ನು ಆ ಲಕ್ಷಣದ ಸಂಪೂರ್ಣ ಒಂದು ಸ್ವರೂಪ ಏನಿದೆಯೋ ಅದನ್ನ ಕೇಳ್ತಾನೆ ಶಿಷ್ಯನಾದಂತಹ ಅರ್ಜುನ ಆಗ ಕೃಷ್ಣ ಭಗವಂತ ಮೊಟ್ಟ ಮೊದಲನೆಯದಾಗಿ ಹೇಳ್ತಕ್ಕಂತಹ ಒಂದು ಶ್ಲೋಕ ಐವತ್ತೈದನೆಯದರಲ್ಲಿ ಕಳೆದ ಉಪನ್ಯಾಸಲ್ಲಿ ಶುರುವಾಗಿತ್ತು ಇದಕ್ಕೆ ಮುಂಚೆ ನಾವು ನೋಡಬೇಕಾದೇನು ಅಂತ ಹೇಳಿದ್ರೆ ಈ ಸ್ಥಿತಪ್ರಜ್ಞನ ಲಕ್ಷಣಗಳು ಅಂತ ಏನೇನನ್ನ ಅಲ್ಲಿ ಮುಂದೆ ಹೇಳಲಾಗುತ್ತೋ ಅವೆಲ್ಲವೂ ಕೂಡ ಅವರಿಗೆ ಆಭರಣದ ರೀತಿಯಲ್ಲಿ ಶೋಭೆಯನ್ನು ನೀಡಿದರೆ ಸ್ಥಿತಪ್ರಜ್ಞರಿಗೆ ಉಳಿದಂತಹ ನಮ್ಮಂತಹ ಸಾಮಾನ್ಯರಿಗೆ ಅದು ಸಾಧನೆಯ ಮೆಟ್ಟಿಲಾಗ್ತದೆ ಅದನ್ನು ಶಂಕರ ಭಗವತ್ಪಾದರೂ ಈ ಮಾತಿನಲ್ಲಿ ಹೇಳಿದ್ದಾರೆ ಯಾವುದೂ ಸ್ಥಿತಪ್ರಜ್ಞರಿಗೆ ಜ್ಞಾನಿಗಳಿಗೆ ಭೂಷಣವೋ ಅಂದರೆ ಅಲಂಕಾರವೋ ಅದು ಸಾಮಾನ್ಯ ಜೀವರಿಗೆ ಮೆಟ್ಟಿಲು ಸಾಧನೆಗೆ ಇರ್ತಕ್ಕಂತಹ ಉಪಾಯಗಳು ಯಾವ ರೀತಿಯಲ್ಲಿ ಇದ್ದರೆ ಯಾವ ರೀತಿಯ ಸಾಧನೆಗಳನ್ನು ಮಾಡಿದರೆ ಆತನ ಬುದ್ಧಿ ಅಂತಕ್ಕಂಥದ್ದು ಬ್ರಹ್ಮನಲ್ಲಿ ಅಥವಾ ತನ್ನ ಸ್ವರೂಪದಲ್ಲಿ ಅಲುಗಾಡದಂತೆ ನಿಲ್ಲಿಸಲಿಕ್ಕೆ ಸಾಧ್ಯವಾಗತ್ತೆ ಅನ್ನುವಂತಹ ಒಂದು ತತ್ವ ಹೀಗೆ ಭಗವಂತ ಶುರು ಮಾಡ್ತಾನೆ ಮೊಟ್ಟಮೊದಲನೆಯ ಲಕ್ಷಣದಿಂದ यदा ಪ್ರಜಹತಿ ಯದಾ ಕಾನ್ ಸರ್ವಾನ್ ಪಾಥ ಮನೋಗತಾನ್ ಆತ್ಮನಿ ಆತ್ಮನಾತುಷ್ಟ ತದೋಚ್ಯತೆ ಇದನ್ನು ನೋಡಿದ್ವು ಮೊದಲನೆಯಾಗಿ ಈ ಸ್ಥಿತ ಪ್ರಜ್ಞರಲ್ಲಿ ಇರಬೇಕಾದಂತಹ ಎರಡು ಗುಣ ಒಂದು ನಿಷೇಧಾತ್ಮಕವಾದಂತಹ ಗುಣ ನೆಗೆಟಿವ್ ಕ್ವಾಲಿಟಿ ಮತ್ತೆ ಪಾಸಿಟಿವ್ ಕ್ವಾಲಿಟಿ ಅಂತ ಎರಡು ರೀತಿಯಲ್ಲಿ ಏನದು ನೆಗೆಟಿವ್ ಕ್ವಾಲಿಟಿ ಅವರಲ್ಲಿ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅವರಿಗೆ ಯಾವುದು ಬೇಕು ಅನ್ನುವುದು ಇರೋದಿಲ್ವಂತೆ ಸ್ಥಿತಪ್ರಜ್ಞರಿಗೆ ಇದು ಬೇಕು ಅದು ಬೇಕು ಅನ್ನುವಂತಹ ಬಯಕೆಗಳು ಅವರ ಮನಸ್ಸಿನಲ್ಲಿ ಆ ಬಯಕೆಗಳ ಅಲೆ ಏಳುವುದೇ ಇಲ್ಲ ಯಾವುದರ ಕುರಿತಾಗಿಯೂ ಬಯಕೆ ಇರೋದಿಲ್ಲ ಭಗವಂತು ಅನ್ನುವಂತಹ ಬಯಕೆಯು ಕೂಡ ಇರುವುದಿಲ್ಲ ಸ್ಥಿರಪ್ರಜ್ಞರಿಗೆ ನೋಡಿ ಆ ಅಲೆ ಕೂಡ ಹೇಳುವುದಿಲ್ಲ ಅವ್ರ ಮನಸ್ ಹಾಗೆಯೇ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ ಒಂದಿದೆ ಅದಕ್ಕೋಸ್ಕರ ಈ ಬಯಕೆ ಏಳುವುದಿಲ್ಲ ಅವರಲ್ಲಿ ಯಾವುದದು ಪಾಸಿಟಿವ್ ಆಸ್ಪೆಕ್ಟ್ ಯಾವುದದು ಅವರಲ್ಲಿ ಇದೆ ಅಂದ್ರೆ ಆತ್ಮನ ಏವ ಆತ್ಮನಿ ತುಷ್ಟ ಅವರು ತಮ್ಮ ಆತ್ಮನಲ್ಲೇ ತಾವು ತುಷ್ಟಿಯನ್ನ ಹೊಂದುತ್ತಾರೆ ತಮ್ಮಲ್ಲೇ ತಮ್ಮ ಸ್ವರೂಪದಲ್ಲೇ ಅವರು ನೆಲೆ ನಿಂತು ಅದರಲ್ಲೇ ಆ ಸಿಗುವಂತಹ ಆನಂದವನ್ನೇ ಅನುಭವಿಸ್ತಾ ಅದರಲ್ಲೇ ಸಂಪೂರ್ಣವಾಗಿ ಮಗ್ನರಾಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಯಾವಾಗ ಒಬ್ಬ ಮನುಷ್ಯ ಸಾವಿರ ರೂಪಾಯಿ ಸಂಬಳ ಇರುವವನು ಐದು ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ಆತ ಹೋಗ್ತಾನೆ ಈ ಒಂದು ಸಾವಿರ ರೂಪಾಯಿ ಸಂಬಳ ಬಿಟ್ಟು ಐದು ರೂಪಾಯಿ ಸಂಬಳಕ್ಕೆ ಹೋಗ್ತಾನೆ ಆದರೆ ಐದು ರೂಪಾಯಿ ಸಂಬಳ ತೊಗೊಳೋನ್ಗೆ ಯಾರಾದರೂ ಇನ್ನೊಂದು ಕಡೆ ಬಂದ್ರಿ ಸ್ವಾಮಿ ನಾಲ್ಕು ರೂಪಾಯಿಗೆ ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂದರೆ ಆತ ಒಲ್ಲೆ ಅಂತಾನೆ ಹೀಗೆ ಯಾರಿಗೆ ತನ್ನ ಆತ್ಮನಲ್ಲಿ ತನ್ನಲ್ಲೇ ಕುಳಿತಲ್ಲೇ ಅವನಿಗೆ ಹೇಳಲಾಗದಂತಹ ಅಪರಿಮಿತವಾದಂತಹ ಒಂದು ಆನಂದ ಸಿಗ್ತಾ ಇದೆಯೋ ಅದಕ್ಕೊಂದು ಸಂಸ್ಕೃತದ ನ್ಯಾಯ ಹೇಳ್ತಾರೆ ಅಕ್ಕೇ ಚೇನ್ ಮಧು ವಿಂದೇತ ಕಿಮರ್ಥಂ ಪರ್ವತಂ ಪ್ರಜೇತಂತ ಮನೆಯ ಕೋಣೆಯಲ್ಲಿಯೇ ಜೇನಿನ ಒಂದು ಗಡಿಗೆ ಇರಬೇಕಾದ್ರೆ ಆ ಜೇನ ಸಂಪಾದನೆ ಮಾಡಬೇಕು ಅಂತ ಅವನು ಬೆಟ್ಟ ಗುಡ್ಡ ಯಾಕೆ ಹತ್ತಬೇಕು ಅಂತ ಕಷ್ಟಪಡಬೇಕು ಅಂತ ಹೀಗೆ ಆ ಜ್ಞಾನಿಗೆ ತನ್ನ ಹೃದಯದ ಒಂದು ಜಾಗದಲ್ಲಿ ಆನಂದದ ಊಟ ಏನದು ಚಿಲುಮೆ ಅದು ಯಾವಾಗಲೂ ಕೂಡ ಆತನಿಗೆ ಅಲ್ಲಿ ಬಸಿತಾ ಇರುತ್ತೆ ಅದು ಆ ಆನಂದ ಅಂತಕ್ಕಂಥದ್ದು ಸ್ರವಿಸ್ತಾ ಇರುತ್ತೆ ಅಮೃತ ಸ್ವರೂಪ ಅದು ಸವಿ ಸ್ರವಿಸ್ತಾ ಇರುತ್ತೆ ಅಂಥವನಿಗೆ ಅಂತಹವನು ಅದನ್ನು ಮುಟ್ಟಿದ ಮೇಲೆ ಇನ್ನು ಅವನಿಗೆ ಸಾಧನಗಳನ್ನು ಹೇಗಾದರೂ ಆತ ಇಷ್ಟಪಡ್ತಾನೆ ಅನ್ನುವಂತಹ ಲಾಜಿಕ್ ಏನು ಅಂದರೆ ನಾವು ಯಾವುದೇ ವಸ್ತುವನ್ನು ಬಯಸುವುದು ಏಕೆ ಯಾವುದೇ ವಸ್ತುವನ್ನು ಬಯಸುವುದು ಏಕೆ ವ್ಯಕ್ತಿಯಾಗಲಿ ವಸ್ತುವಾಗಲಿ ಸನ್ನಿವೇಶ ಬಯಸುವುದು ಏಕೆ ಆ ವ್ಯಕ್ತಿಯಿಂದ ಆ ಸನ್ನಿವೇಶದಿಂದ ನಮಗೆ ಸುಖ ಸಿಗಬೇಕು ಆನಂದ ಸಿಗಬೇಕು ತೃಪ್ತಿ ಸಿಗಬೇಕು ಅಂತ ಈಗ ಆ ಒಂದು ವಸ್ತು ಅಂತಕ್ಕಂಥದ್ದು ವಸ್ತುವಿಗೂ ಸುಖಕ್ಕೂ ಅಭೇದವೇ ಭೇದವೇ ವಸ್ತು ಮತ್ತು ಸುಖ ಒಂದೋ ಅಥವಾ ಬೇರೆಯೋ ಬೇರೆ ಯಾಕೆ ಅಂದರೆ ಆನಂದ ಅಥವಾ ತೃಪ್ತಿ ಅಂತಕ್ಕಂಥದ್ದು ಸಾಧ್ಯ ಅಂದ್ರೆ ಯಾವುದು ನಮಗೆ ಬೇರೆಯದಕ್ಕೆ ಬೇಕು ಅಂತಿಲ್ಲ ಅದಕ್ಕೋಸ್ಕರ ಬೇಕು ಅಂತ ಇದೆಯೋ ಅದು ಸಾಧ್ಯ ಯಾವುದು ನಮಗೆ ಇನ್ನೊಂದಕ್ಕೋಸ್ಕರ ಬೇಕು ಅಂತ ಇದೆಯೋ ಅದು ಸಾಧನ ಒಬ್ಬ ವ್ಯಕ್ತಿ ನಾನು ಯಾಕೆ ಆ ವ್ಯಕ್ತಿಯನ್ನು ಪ್ರೀತಿಸಬೇಕು ಅಂದರೆ ಆ ವ್ಯಕ್ತಿಯಿಂದ ನನಗೆ ಸುಖ ಸಿಗಬೇಕು ನೋಡಿ ವ್ಯಕ್ತಿ ಸುಖ ಅಲ್ಲ ವ್ಯಕ್ತಿಯನ್ನು ಪ್ರೀತಿಸುವುದರಿಂದ ಏನು ಉತ್ಪತ್ತಿ ಆಗ್ತದೆಯೋ ಹೀಗಾಗಿ ಆ ವ್ಯಕ್ತಿ ಅನ್ನುವು ಸಾಧನ ಪುನಃ ಹಣ ನಾನು ಹಣವನ್ನು ಕಂಡ್ರೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಹಣದಿಂದ ನನಗೆ ಬೇಕಾದದ್ದನ್ನು ನಾನು ಮಾಡಬಹುದು ನನಗೆ ಬೇಕಾದಂತಹ ಸುಖದ ಸಾಧನಗಳನ್ನು ಕೊಳ್ಳಬಹುದು ಏನು ಬೇಕಾದರೂ ಕೊಳ್ಳಬಹುದು ಅನ್ನುವಂತಹ ಒಂದು ತಿಳುವಳಿಕೆ ಇರುವುದರಿಂದ ಜ್ಞಾನ ಇರುವುದರಿಂದ ಹಾಗೆಯೇ ಯಾವುದೇ ವಸ್ತು ತೆಗೆದುಕೊಳ್ಳಿ ನಾವು ಯಾವುದೇ ವಸ್ತು ತೆಗೆದುಕೊಳ್ಳಿ ಕೊನೆಗೆ ಆ ವಸ್ತು ಅಂತಕ್ಕಂಥದ್ದು ಸಾಧನವೇ ಹೊರತು ಮಿಡ್ಲ್ ಮಾತ್ರ ಹೊರತು ಅದು ಸಾಧ್ಯ ಆಗುವುದಿಲ್ಲ ಸಾಧ್ಯ ಅಂತಕ್ಕಂಥದ್ದು ನಿಜವಾಗಿಯೂ ಕೂಡ ಇಲ್ಲೇ ಇದೆ ಒಳಗೆ ಇದೆ ಈಗ ನಾನು ಯಾವುದೋ ಒಂದು ಸಿಹಿ ತಿಂಡಿಯನ್ನು ತಿಂದರೆ ಸಿಹಿ ತಿಂಡಿಗೆ ಆನಂದವಾಗ್ತದೆಯೋ ಅಥವಾ ನನಗೆ ಆನಂದವಾಗ್ತದೆಯೋ ಸಿಹಿ ತಿಂಡಿಗೆ ದುಃಖವೇ ಆಗುತ್ತೆ ಅಯ್ಯೋ ನನ್ನನ್ನು ಹಾಳು ಮಾಡ್ತಾ ಇದ್ದಾನಲ್ಲ ನಾನು ತಿಳ್ ತಿಂತಾ ಇದ್ದಾನಲ್ಲ ಅಂತ ಆನಂದ ಯಾರಿಗಾಗ್ತಾ ಇದೆ ನನಗೇ ಆಗುತ್ತೆ ಇಲ್ಲೂ ಇಲ್ಲೇ ಆಗಬೇಕು ಇನ್ನೆಲ್ಲೂ ಅಲ್ಲ ಇಲ್ಲೇ ಆಗಬೇಕು ಇದೂ ಕೂಡ ಸಾಧನ ಇದೂ ಕೂಡ ಸಾಧನ ನಾಲಿಗೆ ಕೂಡ ಸಾಧನ ನಾಲಿಗೆ ಕೂಡ ಸಾಧನ ಕೊನೆಗೆ ಅಜ್ಞಾನ ಕೂಡ ಸಾಧನೆ ನಾನು ಸಿಹಿಯನ್ನು ತಿನ್ನುತ್ತಿದ್ದೇನೆ ಅನ್ನುವಂತಹ ಜ್ಞಾನವೂ ಸಾಧನ ಒಂದು ವೇಳೆ ಯಾವನಗೋ ಒಬ್ಬನಿಗೆ ವಿಷಮಶೀಲ ಜ್ವರ ಆಗಿದೆ ಎಂದು ತಿಳ್ಕೊಳ್ಳೋಣ ನನಗೆ ಕೆಟ್ಟು ಹೋಗಿದೆ ಅಂತ ತಿಳ್ಕೊಳ ಆತ ಯಾರು ಒಬ್ರು ಕೊಡ್ತಾರೆ ಅವನು ಆ ಪದಾರ್ಥವನ್ನು ಇದುವರೆಗೂ ರುಚಿ ನೋಡಿಲ್ಲ ಬೇರೆಯವ್ರಿಗೆ ಗೊತ್ತಿದೆ ಆ ಪದಾರ್ಥ ಅತ್ಯಂತ ಮಧುರ ಮತ್ತು ರುಚಿಯಾದದ್ದು ಅಂತ ಬೇರೆಯವರಿಗೆ ಜ್ಞಾನವಿದೆ ಇವನಿಗೆ ಆ ಜ್ಞಾನವೂ ಇಲ್ಲ ಸರಿ ಈತ ಬಾಯಿಗೆ ಹಾಕಿಕೊಳ್ತಾನೆ ವ್ಯಾ ಅಂತ ಒಗೀತಾನೆ ಅದ ಚೆನ್ನಾಗಿಲ್ಲ ಅಂತ ಒಗಿತಾನೆ ಆದ್ರೆ ಬೇರೆಯವರು ಹೇಳ್ತಾರೆ ಏನಪ್ಪಾ ಈ ರೀತಿ ಹೇಳ್ತಾ ಇದೆಯಲ್ಲ ಆ ವಸ್ತು ಎಷ್ಟು ರುಚಿಕರವಾಗಿದೆ ಎಷ್ಟು ಮಧುರವಾಗಿದೆ ನೀನು ಯಾಕೆ ವ್ಯಾಂತ ವಾಕರಿಕೆ ಬರ್ತಾ ಇದೆಯಲ್ಲ ನೀನು ಯಾಕೆ ಯಾಕೆ ಅಂದರೆ ಅವನಿಗೆ ಆ ಸಾಧನ ಇದೆಯಲ್ಲ ಅದನ್ನ ಆ ವಸ್ತುವಿನ ಸ್ವರೂಪವನ್ನು ತಿಳಿಸ್ಕೊಡುವಂತಹ ಸಾಧನ ಕೆಟ್ಟ ಹೋಗಿದೆ ಇನ್ಸ್ಟ್ರೂಮೆಂಟ್ ಕೆಟ್ಟೋಗಿದೆ ಇನ್ಸ್ಟ್ರೂಮೆಂಟ್ ಕೆಟ್ಟ ಹೋಗಿರೋದ್ರಿಂದ ಆ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಮೇಟ್ ಮಾಡ್ತಕ್ಕಂತಹ ಯಾವ ಅದರ ಲಕ್ಷಣ ಇದೆಯೋ ಗುಣ ಇದೆಯೋ ಅದು ಕೂಡ ಇವನಿಗೆ ಆ ಇದು ಮಧುರ ಇದು ಸಿಹಿ ಅನ್ನುವಂತಹ ಜ್ಞಾನ ಇವನು ಮನಸ್ಸಿಗೆ ಉಂಟಾಗುವುದಿಲ್ಲ ಟ್ರಿಗರ್ ಮನಸ್ಸಿಗೆ ಯಾವಾಗ ಆ ಜ್ಞಾನ ಅದು ಇಲ್ಲಿ ಟ್ರಿಗರ್ ಮಾಡುವುದಿಲ್ಲ ಹಾಗೆ ನೀವು ನಿಧಾನವಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ಅದನ್ನ ಅನ್ವೇಷಣೆ ಮಾಡ್ತಾ ಹುಡುಕಾಟ ಮಾಡ್ತಾ ಪ್ರತಿಯೊಂದು ವಸ್ತು ಅಥವಾ ವ್ಯಕ್ತಿಯನ್ನು ಜಾಲಾಡಿದರೆ ಅಂದರೆ ವಿಶ್ಲೇಷಣೆ ಮಾಡಿದರೆ ಪರಾಮರ್ಶೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ವಸ್ತುವು ಕೂಡ ಸಾಧನ ಸಾಧನ ಯಾವತ್ತಿದ್ರೂ ಕೂಡ ಸೆಕೆಂಡರಿ ನಾಟ್ ಪ್ರೈಮರಿ ಪ್ರೈಮರಿ ಏನು ಅಂದರೆ ನನ್ನ ಆತ್ಮಸುಖ ಯಾವನೇ ಆಗಲಿ ಒಂದು ತ್ಯಾಗ ಮಾಡುವುದು ಕೂಡ ಆತ್ಮಸುಖೋಸ್ಕರವೇ ಒಂದು ತ್ಯಾಗ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ ಆತ್ಮ ಸುಖ ಸಿಗಲಿ ಆತ್ಮತೃಪ್ತಿ ಸಿಗಲಿ ಅನ್ನುವಂತ ಉದ್ದೇಶದಿಂದಲೇ ಆತ ತ್ಯಾಗವನ್ನು ಕೂಡ ಮಾಡ್ತಾನೆ ಅದಿಲ್ಲದೆ ಹೋದ್ರೆ ಮಾಡುವುದಿಲ್ಲ ಅವನಿಗೆ ತಕ್ಷಣ ಸಿಗದೆ ಹೋಗ್ಬೋದು ಸಿಗುತ್ತದೆ ಮುಂದೆ ಸಿಗುತ್ತದೆ ಅನ್ನುವಂತಹ ಒಂದು ಒಂದು ಕಲ್ಪನೆಯಿಂದ ಈಗ ತ್ಯಾಗವನ್ನು ಮಾಡ್ತಾನೆ ಆ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಬಯಕೆಗೂ ಮೊಟ್ಟ ಮೊದಲ ಕಾಮ ಹೇಳುತ್ತಲ್ಲ ಅಹಂ ಇಚ್ಛಾಮಿ ನಾನು ಬಯಸುತ್ತೇನೆ ಅನ್ನುವಂತಹ ಒಂದು ಅಲೆ ಆ ಅಲೆ ಯಾಕೆ ಹೇಳುತ್ತೆ ಅಂದರೆ ಇಲ್ಲಿ ಇರ್ತಕ್ಕಂತಹ ಆನಂದದ ಅನುಭವ ಸಾಮಾನ್ಯ ಜನಕ್ಕೆ ಇಲ್ಲದೆ ಇರತಕ್ಕಂಥದ್ದು ಆದರೆ ಇಲ್ಲಿ ಹೇಳುವಂತಹ ಲಕ್ಷಣದ ಯಾವ ಪುರುಷ ಇದ್ದಾನೋ ಸ್ಥಿತ ಆತ್ಮಾನಂದ ಸ್ವರೂಪಿ ಆತ್ಮನಲ್ಲೇ ಆನಂದವನ್ನು ಕಾಣ್ತಕ್ಕಂಥವನು ಅವನಿಗೆ ಇಲ್ಲೇ ಬೇಕಾದಷ್ಟು ಆನಂದ ಸಿಗುವಂತಹ ಸಂದರ್ಭದಲ್ಲಿ ಅವನು ಯಾಕೆ ಬೇರೆದಂತ ಬಯಸ್ತಾನೆ ಯಾವುದನ್ನೂ ಕೂಡ ಬಯಸುದಿಲ್ಲ ಅವನು ಆದ್ದರಿಂದ ಪ್ರಜಹಾತಿ ಯದಾ ಪಾರ್ಥ ಸರ್ವ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಕಾಮನೆಗಳನ್ನ ಬೇಕುಗಳನ್ನ ಯಾವಾಗ ವ್ಯಕ್ತಿ ಬಿಡುತ್ತಾನೆಯೋ ಇದು ಸಾಧನೆಯಾಗಿ ಹೇಳಲ್ ಹೇಳಲ್ಪಟ್ಟಿದೆ ಸಾಮಾನ್ಯ ವ್ಯಕ್ತಿಗೆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಕಾಮನೆಗಳನ್ನು ಬಿಟ್ಟಾಗ ಬೇಕು ಅನ್ನುವುದನ್ನು ಬಿಟ್ಟಾಗ ಇರುವುದು ಸಿಗುತ್ತದೆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕಾಮನೆಗಳನ್ನು ಬಿಟ್ಟಾಗ ಆಗಲೇ ಇರುವುದು ಸಿಗುತ್ತದೆ ಪಡೆಯುವುದಲ್ಲ ಇರುವುದು ಸಿಗುತ್ತದೆ ಯಾವುದೇ ಅನಲೈಸ್ ಮಾಡಿ ನನಗೆ ಯಾವುದೋ ಒಂದು ವಸ್ತು ಬೇಕು ಒಳ್ಳೆ ಕಾರ್ ಬೇಕು ಕಾರ್ ತಗೊಳ್ಬೇಕು ಅಥವಾ ಒಳ್ಳೆ ಬಂಗ್ಲೆ ತೆಗೆದುಕೊಳ್ಬೇಕು ಅದು ಒಂದು ತರಂಗ ಹೇಳ್ತಲ್ಲ ನನ್ನ ಮನಸ್ನಲ್ಲಿ ಆ ತರಂಗ ಎದ್ದು ಅತೃಪ್ತಿಯ ಅಲೆಯನ್ನ ಹೀಗೆ ಉಂಟು ಮಾಡಬೇಕು ಮನಸ್ನಲ್ಲಿ ಆ ಅತೃಪ್ತಿಯ ಅಲೆಯನ್ನ ಹೀಗೆ ಉಂಟು ಮಾಡಿದಾಗ ನಾನು ಆ ನಾನು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಆ ಅತೃಪ್ತಿಯ ಒಂದು ಇನ್ನೊಂದು ಇದನ್ನ ಹಾಕಬೇಕು ಅಂದರೆ ಆ ಅಲೆಯನ್ನ ಕಾಮ್ ಮಾಡಬೇಕು ಏಳಿಸಬಾರ್ದು ಹೀಗೆ ಇಡಬೇಕು ಅದು ನಾನು ಯಾವ ರೀತಿಯಲ್ಲಿ ಮಾಡ್ತೇನೆ ಅಂದರೆ ನನ್ನ ಸಾಧನ ಆ ಅಲೆಯನ್ನ ನೆಪವಾಗಿ ಯಾವುದೋ ಒಂದು ಪದಾರ್ಥವನ್ನು ನೆಪವಾಗಿ ಅಲೆಯನ್ನ ಎಬ್ಬಿಸಿದ್ನಲ್ಲ ಆ ಪದಾರ್ಥವನ್ನ ಪಡೆಯುವ ಒಂದು ನೆಪದಿಂದ ಆ ಅಲೆ ಶಾಂತವಾಯಿತು ಅಂತ ನಾನು ಭ್ರಮಿಸ್ತೇನೆ ಆದರೆ ಹಾಗಾಗುವುದಿಲ್ಲ ಅದೇನು ಅಂದರೆ ಈಗ ನಾವು ಮಾಡ್ತೀವಲ್ಲ ಒಂದು ಮಗು ತೊಟ್ಲಲ್ಲಿ ಚೆನ್ನಾಗಿ ಮಲ್ಕೊಂಡಿದ್ರೆ ಇದೇನು ಹೀಗೆ ಮಲ್ಕೊಂಡಿದ್ಯಲ್ಲ ಏನು ಅಳದೆ ಇದೇನು ಮಗುನಾ ಅಂತ ಹಿಂಗೆ ಚೂಟ್ ಬಿಡೋದು ಹಿಂಗೆ ಚೂಟ್ಬಿಟ್ಟು ಚೆನ್ನಾಗಿ ಜೋರಾಗಿ ಅಳ ಅಯ್ಯೋ ಅಂತ ಅದನ್ನ ಆಮೇಲೆ ಸಮಾಧಾನ ಮಾಡೋದು ಹಾಗೆ ನಮ್ಮ ಈ ಮನಸ್ಸಿನ ಕತೆಯು ಹಾಗೆಯೇ ಸುಮ್ಮನೆ ಕಾಮಾಗಿತ್ತು ಮನಸ್ಸು ಆನಂದವಾಗಿತ್ತು ನಮಗೆ ಆ ಆನಂದ ಅದೇನೋ ಒಂದು ಕೈ ಸಿಗ್ತಾ ಇಲ್ವಲ್ಲ ಅಲ್ಲಿ ಒಂದು ರೀತಿಯ ಒಂದು ಇದು ನಾವೇನ್ಮಾಡ್ವಿ ಆನಂದವನ್ನು ಹಾಳು ಮಾಡ್ವಿ ಏನ್ರಿಂದ ಅಂದರೆ ಯಾವುದೋ ಒಂದು ಅಲೆ ಹಿಂಗೆ ಎತ್ತಲ್ಲ ನಮಗೆ ಗೊತ್ತಿಲ್ಲ ಆ ಅಲೆಯನ್ನ ತಗ್ಸುವುದು ಹೇಗೆ ಆ ಅಲೆಯನ್ನು ಸಮ ಮಾಡುವುದು ಹೇಗೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ನಾವೇನ್ ಮಾಡ್ಬೋದು ಆ ಅಲೆಯನ್ನ ಸರಿಸಮನಾಗಿ ಮಾಡುವಂತಹ ಒಂದು ಉಪಾಯವಾಗಿ ಯಾವುದೋ ಒಂದು ನೆಪ ಆ ವಸ್ತು ಅಥವಾ ವ್ಯಕ್ತಿಯನ್ನ ತಂದು ಅಲ್ಲಿ ಹಾಕಿದ್ವು ಹಾಕಿದ ತಕ್ಷಣ ಈ ಅಲೆ ಕಡಿಮೆ ಆಯಿತು ಶಾಂತವಾಯಿತು ಯಾವುದರಿಂದ ಬೇಕು ಅನ್ನುವಂತಹ ಅಲೆ ಅಲೆ ಎದ್ದಿತ್ತೋ ಅದು ಶಾಂತವಾಯಿತು ಆದ್ರೆ ನಮ್ಗೆ ಗೊತ್ತಿಲ್ಲ ಯಾವ ಒಂದು ವಸ್ತುವನ್ನ ಈ ತರಂಗ ಹಾಕಿದವೋ ಮನಸ್ಸು ಅಂತಕ್ಕಂಥ ಒಂದು ಕೆರೆಗೆ ಹಾಕಿದವೋ ತಕ್ಷಣ ಅಲ್ಲಿ ಸೂಕ್ತವಾಗಿ ಬೇರೆ ಅಲೆಗಳು ಎದ್ದುವು ಬೇರೆ ಅಲೆಗಳು ಎದ್ದುವು ಬೇರೆ ಈ ಅಲೆಯ ಸ್ವರೂಪ ಏನು ಅಂದರೆ ಅಲೆ ಯಾವತ್ತು ಹೀಗೆ ಒಂದು ಅಲೆ ಹೇಳುವಾಗ ಇನ್ನೊಂದು ಅಲೆಯು ಮುಳುಗುತ್ತದೆ ಅಲೆ ಅಂದರೆ ಹಾಗೆ ಅದಕ್ಕೆ ಅಲೆ ಅಂತ ಹೇಳೋದಕ್ಕೆ ಅಲೆ ಹೇಳುದು ಒಂದು ಅಲೆ ಹೀಗೆ ಎದ್ದಾಗ ಇನ್ನೊಂದನ್ನು ಮಲಗಿಸಿ ಅದು ಹೇಳುತ್ತೆ ನಮ್ಗೆ ಗೊತ್ತಾಗಲ್ಲ ಅದನ್ನೇ ಸ್ವಾಮಿ ವಿವೇಕಾನಂದರು ಕರ್ಮಯೋಗದಲ್ಲಿ ಅವ್ರು ಹೇಳ್ತಾರೆ ನಮಗೆಲ್ಲ ಗೊತ್ತಾಗ್ಲಿಕ್ಕಿಲ್ಲ ಒಂದು ಸಮುದ್ರದ ಹತ್ರ ನಾವು ಬಂದಾಗ ನಾವು ನೋಡ್ತೇವೆ ಭಾರೀ ಗಾತ್ರದ ಅಲೆಗಳು ಸಮುದ್ರದಲ್ಲಿ ತೀರದಲ್ಲಿ ಇರ್ತಕ್ಕಂಥ ಬಂಡೆಯನ್ನ ಧಡಾರನೆ ಬಂದು ಅಪ್ಪಡಿಸ್ತಕ್ಕಂಥದ್ದು ನಮಗೆ ಆ ಅಲೆಯನ್ನು ನೋಡಿದಾಗ ಒಮ್ಮೆ ಗಾಬರಿ ಆಗುತ್ತೆ ಏನಪ್ಪ ಇಷ್ಟು ದೊಡ್ಡ ಅಲೆಗಳು ಸಮುದ್ರದಲ್ಲಿ ಅಂತ ಆದರೆ ನಿಜವಾಗಿಯೂ ಕೂಡ ನಾವು ವಿಮರ್ಶೆ ಮಾಡಿದಾಗ ಅದನ್ನು ಅನಲೈಸ್ ಮಾಡಿದಾಗ ಈ ದೊಡ್ಡ ಅಲೆಗೆ ಸಹಾಯಕವಾಗಿ ಪುಟ್ಟ ಪುಟ್ಟ ಪುಟ್ಟ ಪುಟ್ಟ ಅಲೆಗಳು ಅದ ಹಿಂದಿಯಲ್ಲಿ ಎದ್ದಿದ್ದವು ಆ ಪುಟ್ಟ ಅಲೆಗಳೆಲ್ಲ ತಮ್ಮ ಶಕ್ತಿಯನ್ನ ಒಗ್ಗೂಡಿಸಿ ಈ ದೊಡ್ಡ ಅಲೆಗಳಿಗೆ ಹಾಕಿದವು ನಂತರ ನಮಗೆ ಪುಟ್ಟ ಅಲೆ ಕಾಣುವುದಿಲ್ಲ ಯಾವತ್ತು ಪುಟ್ಟ ಅಲೆ ಅಲ್ಲೇ ಸಬ್ಸೈಡ್ ಆಗಿಬಿಡುತ್ತೆ ಯಾಕೆ ಅಂದ್ರೆ ಅದಕ್ಕೆ ಮುಂದೆ ಏನೋ ಇನ್ನೊಂದು ಕೆಲಸ ಮಾಡಬೇಕಾಗಿದೆ ದೊಡ್ಡ ಅಲೆಯ ರೂಪದಲ್ಲಿ ಏಳ್ಬೇಕಾಗಿದೆ ಅದಕ್ಕೋಸ್ಕರ ಅದು ಕಾಣಿಸ್ಕೊಳುವುದಿಲ್ಲ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಬಂಡೆಗೆ ಬಂದು ಒಂದು ಸಾರಿ ದಬಾರ್ ಅಂತ ಅಪ್ಪಳಿಸಿದಾಗ ನಮಗೆ ಅದರ ಒಂದು ಇಂಪ್ಯಾಕ್ಟ್ ಆ ಪರಿಣಾಮ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹಾಗೆ ಈ ಮನಸ್ಸಿನಲ್ಲಿ ಈ ಕಾಮನೆಗಳು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಾಮನೆಗಳು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನನಗೆ ಇದು ಬೇಕು ಇದನ್ನು ಪಡೆಯುವುದರಿಂದ ನನ್ನಲ್ಲಿ ಇರ್ತಕ್ಕಂತಹ ಅತೃಪ್ತಿಯನ್ನು ನಾನು ಶಮನಗೊಳಿಸಿದಾಗ ಆ ಈಗ ಸುಖ ಸಿಕ್ಕಿತು ಅಂತ ನಾವು ಹೇಳ್ತೇವೆ ಸುಖ ಅಂದ್ರೆ ಏನು ಅಂದರೆ ಅದಾಗಲೇ ಇದ್ದಂತಹ ಸುಖವನ್ನ ಕದಡಿ ಪುನಃ ಆ ಯಾವ ಒಂದು ವಸ್ತುವನ್ನು ನಾವು ಪೂರೈಸಿದವೋ ಆ ಪೂರೈಸಿದ ನಂತರ ಆ ಕದಡಿದಂತಹ ಅಲೆಯು ಪುನಃ ಶಾಂತವಾಗಲು ಆ ಸುಖವು ಸಿಕ್ಕಿತು ಅಂತ ಅಂದರೆ ಇರುವಂತಹ ಸುಖವೇ ಸಿಕ್ಕಿತು ಅನ್ನುವಂತಹ ಭ್ರಮೆ ನಮಗೆ ಇನ್ನೊಂದೇನಾಗತ್ತೆ ಅಂದರೆ ಅದರಿಂದ ನಾವು ಎಲ್ಲಿ ಮಿಸ್ಲೇಡ್ ಆಗೋದು ಅಂದರೆ ದಾರಿ ತಪ್ಪುವುದು ಎಲ್ಲಿ ಅಂದರೆ ನಮಗೆ ಈ ಪ್ರೋಸೆಸ್ ಅರ್ಥ ಆಗುವುದಿಲ್ಲ ಅತ್ಯಂತ ಸೂಕ್ಷ್ಮವಾದಂತಹ ಇದು ಪ್ರೊಸೆಸ್ ಇದು ಏನು ನಿಜವಾಗಿಯೂ ಸುಖಕ್ಕೆ ಸಾಧನ ಬೇಡ ನಿಜವಾಗಿಯೂ ಸುಖಕ್ಕೆ ಸಾಧನ ಬೇಡ ಅನ್ನುವಂತಹ ಒಂದು ತತ್ವ ನಮ್ಮ ಮಂಡೆಗೆ ಹೋಗುವುದಿಲ್ಲ ಯಾಕೆ ಅಂದ್ರೆ ನಮಗೆ ಭ್ರಮೆ ಉಂಟಾಗಿತ್ತು ಏನು ಅಂದರೆ ನಾನು ಇದನ್ನ ಪಡೆದಿದ್ರಿಂದಲೇ ನೋಡಿ ಎಷ್ಟು ಚೆನ್ನಾಗಿ ನನಗೀಗ ಆ ಒಂದು ಫೀಲಿಂಗ್ ಉಂಟಾಗ್ತಾ ಇದೆ ಒಳಗಡೆ ಅಂತ ಇದು ಭ್ರಮೆ ಹುಟ್ಟುಬಿಡುತ್ತೆ ವಸ್ತುವಿಗೂ ಅಲ್ಲಿ ನಡೆದಂತಹ ರಿಯಾಕ್ಷನ್ ಫಸ್ಟ್ ಇದನ್ನು ಗಮನಿಸೋದೇ ಇಲ್ಲ ಅತೃಪ್ತಿ ಹೇಗಾಯಿತು ಅನ್ನೋನ್ ಬಿಟ್ಬಿಡ್ತಾನೆ ಆ ಲಿಂಕ್ ಅನ್ನ ಬಿಟ್ಬಿಡ್ತಾನೆ ನೆಕ್ಸ್ಟ್ ಲಿಂಕ್ ಇಂದ ಆತ ಅನಲೈಸ್ ಮಾಡ್ತಾನೆ ಇದನ್ನ ಪಡೆದಿದ್ರಿಂದ ಇಲ್ಲಿ ಏನೋ ಒಂದಾಯ್ತು ಅದನ್ನು ಪಡೆದ್ರಿಂದ ಇಲ್ಲೇನೂ ಆಯಿತು ಮತ್ತೊಂದನ್ನು ಪಡೆದ್ರಿಂದ ಇಲ್ಲೇನೂ ಆಯಿತು ಆದ್ದರಿಂದ ಆ ವಸ್ತುವಿನಿಂದ ಸುಖವಿದೆ ಆ ವಸ್ತು ಬೇಕು ಇದು ಪ್ರೊಸೆಸ್ ಮನಸ್ಸಿನ ಪ್ರಾಸೆಸ್ ಆದರೆ ಈ ಹಿಂದಿನ ಕೊಂಡಿಯನ್ನು ವಿಚಾರ ಮಾಡಿದಾಗ ತಪ್ಪದೆ ಆಗ ನಮ್ಗೆ ಗೊತ್ತಾಗತ್ತೆ ಇದು ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಅದು ಇಂಪಾರ್ಟೆಂಟ್ ಆಧ್ಯಾತ್ಮಿಕ ಜೀವಿಗೆ ಇನ್ನೂ ಸೂಕ್ಷ್ಮವಾಗಿ ಹೋಗಬೇಕಾಗತ್ತೆ ಒಂದು ತುಂಬಾ ಜಾಗೃತಿಯಾಗಿ ಹೋಗ್ಬೇಕಾಗತ್ತೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಜಾಗೃತಿಯಾಗಿ ಹೋಗ್ಬೇಕಾಗತ್ತೆ ಆದ್ರೆ ಈ ಜಾಗ್ರತೆ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಆರಂಭದ ಹಂತದಲ್ಲಿ ಮಾತ್ರ ಒಮ್ಮೆ ಅಭ್ಯಾಸವಾಗಿ ಹೋದರೆ ನೀವು ಇಡುವಂತಹ ಹೆಜ್ಜೆಗಳೆಲ್ಲ ಜಾಗೃತವಾಗಿಯೇ ಇರ್ತದೆ ಆದರೆ ಸರಿಯಾದಂತಹ ಹೆಜ್ಜೆ ಇಡುವಾಗ ನಾವು ಇಲ್ಲಿಯೇ ತನಕ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ತಪ್ಪೆಜ್ಜೆ ತಪ್ಪೆಜ್ಜೆ ಇಟ್ಟು ಅದನ್ನು ಸರಿ ಮಾಡ್ಲಿಕ್ಕೋಸ್ಕರ ಜಾಗ್ರತೆ ಬೇಕು ಅದನ್ನ ಸರಿ ಮಾಡೋದಕ್ಕೋಸ್ಕರ ನಮಗೆ ಅವೇರ್ನೆಸ್ ಬೇಕು ಆ ಮನಸ್ಸನ್ನ ಅದರಲ್ಲೇ ನೆಡುವಂಥದ್ದು ಅದರಲ್ಲೇ ಗಮನಿಸ್ತಕ್ಕಂಥದ್ದು ಹೀಗೆ ಮಾಡ್ತಾ ಮಾಡ್ತಾ ಒಮ್ಮೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಂತರ ಅದು ನಮ್ಮ ಉಸಿರಾದಾಗ ಸುಲಭವಾದಾಗ ನಮಗೆ ಸಹಜವಾದಾಗ ನ್ಯಾಚುರಲ್ ಆದಾಗ ನಮಗೆ ಅದು ಸಾಧನೆ ಅಂತ ಅನಿಸೋದಿಲ್ಲ ಅದು ಪಾರ್ಟ್ ಆಫ್ ಎ ಲೈಫ್ ಆಗುತ್ತೆ ಅವನ ಪಾರ್ಟ್ ಆಫ್ ಲೈಫ್ ಆಗುತ್ತೆ ಸಾಧಕನ ಪಾರ್ಟ್ ಆಫ್ ಲೈಫ್ ಆಗುತ್ತೆ ಜೀವನದ ಒಂದು ಅಂಶವೇ ಆಗಿ ಕೂತ್ಕೊಳ್ತದೆ ಹೀಗೆ ಈ ಒಬ್ಬ ಸ್ಥಿತಪ್ರಜ್ಞನಿಗೆ ಯಾರಲ್ಲಿ ಅಲುಗಾಡದಂತಹ ಜ್ಞಾನವೂ ಕುಳಿತಿದೆಯೋ ಅವನಲ್ಲಿ ಯಾವ ಕಾಮನೆಗಳೂ ಇರುವುದಿಲ್ಲ ಮನಸ್ಸಿನಲ್ಲಿ ಯಾವ ಕಾಮನೆಯೂ ಇರುವುದಿಲ್ಲ ಅಂದರೆ ಒಂದೂ ಅಲೆಯೂ ಏಳುವುದಿಲ್ಲ ಅದೊಂದು ಲಕ್ಷಣ ಎರಡನೇ ಲಕ್ಷಣ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆತ್ಮನಿಯೇವ ಆತ್ಮಾತುಷ್ಟ ತನ್ನಲ್ಲೇ ಆತ ತಾನು ತನ್ನ ಆನಂದದಲ್ಲೇ ತಾನು ಆತ ಯಾವಾಗಲೂ ಇರತಕ್ಕಂಥದ್ದು ಅದಕ್ಕೋಸ್ಕರವೇ ಅವನು ಏನನ್ನೂ ಬಯಸುವುದಿಲ್ಲ ಇದರಲ್ಲಿ ಒಂದು ವಿಷಯವನ್ನು ಹೇಳಬೇಕು ಅಂತ ಏನದು ಅಂತ ಹೇಳಿದ್ರೆ ನಮ್ಮ ವಿನೋಬ ಭಾವಿಯವರು ಅವರು ಈ ಸೆರೆವಾಸದಲ್ಲಿ ಇದ್ದಾಗ ಭಗವದ್ಗೀತೆಯ ಕುರಿತಾದಂತಹ ಅನೇಕ ಉಪನ್ಯಾಸಗಳನ್ನು ನೀಡಿದ್ರು ನಂತರ ಸ್ಥಿತಪ್ರಜ್ಞನ ಲಕ್ಷಣ ಮೇಲೆಯೇ ಸ್ಥಿತಪ್ರಜ್ಞ ದರ್ಶನ ಅನ್ನುವಂತಹ ಒಂದು ಅನೇಕ ಉಪನ್ಯಾಸಗಳನ್ನು ನೀಡಿದ್ರು ಅದ್ಭುತವಾದಂತಹ ಉಪನ್ಯಾಸ ಯಾಕೆಂದ್ರೆ ಅವರು ಹೇಗೆ ಒಬ್ಬ ಪೇಟ್ರಿಯೋಟಿಕ್ಕೋ ಹಾಗೆ ಒಬ್ಬ ಸಂತ ಕೂಡ ಅವರಲ್ಲಿರ್ತಕ್ಕಂತಹ ಸಂತತನವನ್ನು ಗುರುತಿಸಿದವರು ಅತ್ಯಂತ ಕಡಿಮೆ ಅದು ಅವರ ಬರಹಗಳನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಇವರು ಹೀ ಇಸ್ ಎ ಮೋರ್ ಸೈಂಟ್ಲಿ ಡ್ಯಾನ್ ಎ ಪ್ಯಾಟ್ರಿಯಾಟಿಕ್ ಅಂತ ಹೀ ಈಸ್ ಮೋರ್ ಸೈಂಟ್ಲಿ ಹೀ ಇಸ್ ಮೋರ್ ಬಿಸ್ಟಿಕ್ ಡ್ಯಾನ್ ಎ ಪ್ಯಾಟ್ರಿಯಾಟಿಕ್ ಅಂತ ಅವರು ಗಾಂಧೀಜಿಯ ಸಂಪರ್ಕಕ್ಕೆ ಬಂದ್ರ ನಂತರ ಅದೇನೇ ಇರಲಿ ಅವರ ಬರಹಗಳು ಎಷ್ಟು ಅದ್ಭುತವಾಗಿದೆ ಅಂದರೆ ಕೆಲವೊಮ್ಮೆ ಗಾಂಧೀಜಿಯ ಬರಹಗಳಿಗಿಂತ ಮೇಲೆ ಮೇಲ್ಮಟ್ಟದ್ದು ಅಂತ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಸ್ವಾಮಿ ವಿವೇಕ ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಬರೆದಿರತಕ್ಕಂಥ ಇದನ್ನು ಎಷ್ಟೋ ಜನ ಸಾಮಾನ್ಯವಾಗಿ ಸ್ವಾಮೀಜಿಯವರನ್ನು ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಯಾಕಂದರೆ ಸ್ವಾಮೀಜಿ ಎಲ್ಲರಿಗೂ ಚಿತ್ರಿತವಾಗಿರುವುದು ಹೇಗೆ ಅಂದರೆ ಈಸ್ ಎ ಪೇಟ್ರಿಯೋಟಿಕ್ ಅವರು ದೇಶಭಕ್ತರು ಭಾರತವನ್ನು ಇದು ಮಾಡಿದವರು ಹಿಂದೂಯಿಸಮನ್ನು ರೆಪ್ರೆಸೆಂಟ್ ಮಾಡಿದವರು ಇಷ್ಟು ಬಿಟ್ಟರೆ ಅದಕ್ಕಿಂತ ಒಂದು ಹೆಚ್ಚು ಒಂದು ಪರ್ಸೆಂಟ್ ಜಾಸ್ತಿ ಗೊತ್ತಿರೋದಿಲ್ಲ ಆದರೆ ಆ ಸ್ವಾಮೀಜಿಯ ಬರಹಗಳನ್ನು ಎಷ್ಟು ಚೆನ್ನಾಗಿ ಅದರಲ್ಲಿ ಇರ್ತಕ್ಕಂಥ ಒಳಗಡೆ ತತ್ವವನ್ನು ಎಳೆ ಎಳೆಯಾಗಿ ಇವರು ತೆಗೆದು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಹೇಳ್ತಾರೆ ಸ್ವಾಮೀಜಿ ಕರ್ಮಯೋಗದ ಬಗ್ಗೆ ಹೇಳ್ತಾ ಒಂದು ಯಾರೋ ಒಬ್ಬರಿಗೆ ಉಪದೇಶವನ್ನು ನೀಡ್ತಾ ಕೊಲಂಬೋ ಲೆಕ್ಚರ್ ಫ್ರಮ್ ಕೊಲಂಬೋ ಟು ಆರಂಭದಲ್ಲಿ ಹೇಳ್ತಾರೆ ನೀವು ಭಗವದ್ಗೀತೆ ಓದುವುದಕ್ಕಿಂತ ಫುಟ್ಬಾಲ್ ಆಡುವುದೇ ಲೇಸು ಅನ್ನುವಂತಹ ಒಂದು ವಾಕ್ಯ ಅತ್ಯಂತ ಅದ್ಭುತವಾದಂತಹ ವಾಕ್ಯ ಸಾಮಾನ್ಯವಾಗಿ ಏನು ತಿಳ್ಕೊಡ್ತಾರೆ ಅಂದರೆ ಎಲ್ರೂ ಭಗವದ್ಗೀತೆ ಬಿಸಾಕ್ಬಿಟ್ಟು ಆರಾಮ ಫುಟ್ಬಾಲ್ ಆಡ್ತಾ ಇರಬೇಕು ಇದು ತಾತ್ಪರ್ಯ ಎಲ್ಲರ ತಾತ್ಪರ್ಯ ಇದು ಭಗವದ್ಗೀತೆ ಓದೋದು ವೇಷ್ಟು ಭಗವದ್ಗೀತೆ ಓದಿದರೆ ಏನು ಸುಖ ಇಲ್ಲ ಅದ್ರ ಬಂದು ಫುಟ್ಬಾಲ್ ಆಟ ಆಡಿದರೆ ಎಷ್ಟೋ ಮೇಲು ಅಂತ ಇದು ಕನ್ಕ್ಲೂಷನ್ ಎಲ್ಲರದ್ದು ಸ್ವಾಮಿ ಸ್ವಾಮೀಜಿಯ ವಾಕ್ಯಗಳನ್ನು ಓದಿದ್ದವರು ಆಮೇಲೆ ಅವರು ಇದಕ್ಕೆ ತಾಗಿಕೊಂಡು ಇನ್ನೊಂದು ಆ ಒಂದು ವಿಷಯವನ್ನು ಹೇಳ್ತಾರೆ ಸ್ವಾಮೀಜಿ ಏನು ಅಂತ ಹೇಳಿದ್ರೆ ದೇಶ ತಮಸ್ಸಿನಲ್ಲಿ ಮುಳುಗಿ ಹೋಗಿದೆ ಸತ್ವದ ಸೋಗಿನಲ್ಲಿ ತಮಸ್ಸೇ ಇರ್ತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೆ ನಾವು ಅತ್ಯಂತ ಸಾತ್ವಿಕರು ಅಂತ ಆದ್ರೆ ಸತ್ವದ ಗುಣ ಜ್ಞಾನ ಪ್ರಖರವಾದಂತಹ ಜ್ಞಾನ ಆ ಜ್ಞಾನ ಮಾತ್ರ ಅಲ್ಲಿ ಕಾಣಿಸ್ತಾ ಇಲ್ಲ ಬರೀ ತಮಸ್ಸು ನಿದ್ದೆ ತಮಸ್ಸು ಅಜ್ಞಾನ ಆದ್ರೆ ಸತ್ವದ ಸೋಗು ಮಾತ್ರ ಹಾಕೊಂಡಿದ್ದೆ ನಾವು ಭಾಳ ಧಾರ್ಮಿಕರು ಬಹಳ ಮಡಿವಂತರು ಅನ್ನುವಂಥ ನಮ್ಮನ್ನು ಬೇರೆವರು ಮುಟ್ಟಬಾರ್ದು ಅವರು ಲೆಚ್ಚರು ಈ ರೀತಿಯಾದಂಥ ಧೋರಣೆ ಅವಾಗಿತ್ತು ಅವರೇನು ನಮಗೆ ಧರ್ಮ ಹೇಳ್ಕೊಡೋದು ಹೀಗೆ ಈ ರೀತಿಯಾದಂಥ ಧೋರಣೆ ಆದರೆ ನಮ್ಮಲ್ಲಿ ಆ ಧರ್ಮ ಜೀವನಕ್ಕೆ ಧಾರ್ಮಿಕ ಜೀವನಕ್ಕೆ ಬೇಕಾದಂತಹ ಸತ್ವಗುಣ ವೆರಿ ವೆರಿ ಇಂಪಾರ್ಟೆಂಟ್ ಧಾರ್ಮಿಕ ಜೀವನ ನಡೆಸಬೇಕಾದ್ರೆ ಸತ್ವಗುಣ ಇಲ್ಲದೆ ಹೋದರೆ ಅದು ಅವ್ರ ಧಾರ್ಮಿಕ ವ್ಯಕ್ತಿ ಅಲ್ಲ ಇಂಪಾಸಿಬಲ್ ಸಾಧ್ಯವೇ ಇಲ್ಲ ಯಾಕಂದರೆ ಧರ್ಮ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕಾದ್ರೆ ಬುದ್ಧಿ ತಿಳಿಯಾಗಿರಬೇಕು ಬುದ್ಧಿ ತಿಳಿಯಾಗಿರಬೇಕಾದ್ರೆ ಸತ್ವಗುಣ ವೃದ್ಧಿಯಾಗಿರ್ಬೇಕು ಸತ್ವಗುಣವೇ ವೃದ್ಧಿ ಆಗಿಲ್ಲ ಕೇವಲ ಸ್ವಾಮೀಜಿ ಹೇಳ್ತಾರೆ ಯು ಆರ್ ಓನ್ಲಿ ಕಿಚನ್ ರಿಲೀಜಿಯನ್ ಅಂತ ಬರೀ ಅಡಿಗೆ ಮನೆಗೆ ಸೀಮಿತವಾದಂತಹ ಧರ್ಮ ಮಡಿ ಅದು ಮುಟ್ಬೇಡಿ ಇದು ಹಾಗೆ ದೇವರಿಗೆ ಮೂರು ಸಲಿ ಆರ್ತಿ ಎತ್ತದೆ ನಾಲ್ಕು ಸಲ ಎತ್ತದೆ रीतियाद क्रियाकलाप्यत आ धर्म मूलभूत तत्व शक्तिवंतर ज्ञानी अवंत यहां मेसेजी आसेजन ना बिटिटिव अदोस्क स्वामीजी हेतु नानु नीच नीचन इंतजार ಇದ್ದಂತಹ ವ್ಯಕ್ತಿಗಳಿಗಿಂತ ಆ ನೀಚ ವ್ಯಕ್ತಿಯನ್ನು ಕೂಡ ನಾನು ಗೌರವಿಸ್ತೇನೆ ಅಂತ ಯಾಕೆಂದರೆ ಅಟ್ಲೀಸ್ಟ್ ಅವನಲ್ಲಿ ರಜಸ್ಸು ಅಂತಕ್ಕಂಥದ್ದಿದೆ ನಾಳೆ ಅವನಿಗೆ ಪ್ರಕೃತಿ ಮತ್ತು ಸಮಾಜ ಸರಿಯಾಗಿ ಪಾಠ ಕಲ್ತಾಗ ಅವನಲ್ಲಿ ಏನಾಗುತ್ತೆ ಒಂದು ಡೈರೆಕ್ಷನ್ ಚೇಂಜ್ ಆಗುತ್ತೆ ಅವನಲ್ಲಿರ್ತಕ್ಕಂಥ ಗುಣ ಹೋಗೋದಿಲ್ಲ ಅಸ್ ಆ ರಜಸ್ಸು ಅಂತಕ್ಕಂಥದ್ದು ಹೋಗೋದಿಲ್ಲ ಆದರೆ ಆ ರಜಸ್ಸು ಅಂತಕ್ಕಂಥದ್ದು ಪರಿಶುದ್ಧವಾಗುತ್ತೆ ಪ್ರಕೃತಿ ಯಾವಾಗ ಚೆನ್ನಾಗಿ ಪಾಠ ಕೊಡ್ತಾಳೋ ಅವಳಷ್ಟು ದೊಡ್ಡ ಟೀಚರಿನ್ ಯಾರೂ ಇಲ್ಲ ಸರಿಯಾಗಿ ಕೊಟ್ಟಾಗ ಅವನಿಗೆ ಗೊತ್ತಾಗತ್ತೆ ನಾನು ಹಿಡಿತಿದ್ದಂತಹ ದಾರಿ ಕೆಟ್ಟ ದಾರಿ ಇನ್ನು ಬಿಟ್ಟುಬಿಡೋಣ ಅಂತ ಆತ ಮನಸ್ ಮಾಡಿ ತನ್ನಲ್ಲಿ ಇರ್ತಕ್ಕಂತಹ ರಜಸ್ಸನ್ನು ಇನ್ನೂ ಮೇಲುಗಡೆ ಸತ್ವ ಗುಣಕ್ಕೆ ಏರಿಸಿಕೊಳ್ಳಲಿಕ್ಕೆ ಆತ ಅದನ್ನು ವಿನಿಯೋಗಿಸ್ತಾನೆ ಅದಕ್ಕೋಸ್ಕರ ಸ್ವಾಮೀಜಿ ಏನು ಹೇಳ್ತಾರೆ ಅಂದರೆ ನಮಗೆ ಬೇಕಾಗಿರೋದು ಮೊದಲು ಏನು ಅಂದರೆ ರಜಸ್ ಶಕ್ತಿ ಆದ್ದರಿಂದ ಹೇ ಯುವಕ್ರೇ ನನ್ನ ಭಾರತೀಯರೇ ನೀವೇನು ಮಾಡಬೇಕು ಅಂದರೆ ಮೊಟ್ಟದ್ದು ಮೊಟ್ಟ ಮೊದಲು ಶಕ್ತಿಶಾಲಿಗಳಾಗಿ ಅಂತ ಈ ಮೆಸೇಜನ್ನು ಅತ್ಯಂತ ಕಡಿಮೆ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅತ್ಯಂತ ಕಡಿಮೆ ಜನ ಅದನ್ನು ಹೇಗೋ ಅವರು ರಾಷ್ಟ್ರ ಇದಕ್ಕೆ ಉಪಯೋಗಿಸಿಕೊಂಡ್ರು ಅದು ಏನು ಒಳ್ಳೆಯದಾಯ್ತು ಅಂದರೆ ನಾವು ಇದಾಗಬೇಕು ಅಂತ ಏನೋ ಕ್ರಿಮಿನಲ್ ಆಗಬೇಕು ನಾವು ಕ್ರಿಮಿನಲ್ ಆಗಬೇಕು ಅನ್ನುವಂಥ ಮೆಸೇಜು ಅವರು ಮಂಡ್ಯ ಹೋಯ್ತು ಅದೇನೇ ಇರಲಿ ಏನಾಗಿದ್ದು ಅದೊಂದು ಅದೊಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಆದರೆ ವಿನೋಬ ಭಾವೆ ಅದನ್ನ ಹೇಳ್ತಾರೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ತಾರೆ ಸ್ವಾಮೀಜಿಯವರು ಗುಣಗಳ ಈ ಒಂದು ಮಹತ್ವವನ್ನು ಕಂಡಿದ್ರು ಆ ಭಾರತ ಆ ತಮಸ್ಸಿನಲ್ಲಿ ಮುಳುಗಿದ್ದನ್ನು ನೋಡಿ ಅವರು ಅದಕ್ಕೋಸ್ಕರ ಅವರು ಹೇಳಿದ್ದು ಒಬ್ಬ ನೀಚನನ್ನು ಕೂಡ ನಾನು ಗೌರವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ಇರ್ತಕ್ಕಂತಹ ಶಕ್ತಿ ಮತ್ತು ರಜಸ್ಸು ನಾಳೆ ಆತ ಪಾಠ ಕಲಿತಾನೆ ಅದರಿಂದ ಈ ರೀತಿಯಾಗಿ ಇದು ಒಳ್ಳೆಯ ದಾರಿ ಇದು ಕೆಟ್ಟ ದಾರಿ ಅಂತ ಆತ ಪಾಠ ಕಲಿತಾನೆ ಆಗ ಪಾಠ ಕಲಿತಾಗ ಇನ್ನೂ ವೇಗವಾಗಿ ಆ ದಾರಿಯಲ್ಲಿ ಆತ ಮುಂದುವರಿಯಬಲ್ಲ ಮತ್ತು ಆತ ಸಕ್ಸಸ್ ಕೂಡ ಆಗಬಲ್ಲ ಅನ್ನುವಂಥ ಈ ಎಳೆಯನ್ನು ಬೇರೆ ಯಾರು ಗಮನಿಸ್ತಿಲ್ಲ ವಿನೋಭಾವೇ ಅದನ್ನು ಗಮನಿಸಿದ್ದಾರೆ ಅವರು ಸ್ವಾಮೀಜಿಯವರ ಬಗ್ಗೆ ಬರೆದಂಥ ಅಭಿಪ್ರಾಯದಲ್ಲಿ ಒಂದು ಪ್ಯಾರಾದಲ್ಲಿ ಎಷ್ಟು ಅದ್ಭುತವಾಗಿ ಈ ಒಂದು ಸ್ವಾಮೀಜಿಯವರ ಒಂದು ತತ್ವವನ್ನು ಅವರು ಅನಲೈಸ್ ಮಾಡಿದ್ದಾರೆ ಆದ್ದರಿಂದ ಅವರು ವಿನೋಬ ಭಾವೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಸ್ಥಿತ ಪ್ರಜ್ಞನ ದರ್ಶನ ಇದರಲ್ಲಿ ಅವರು ಹೇಳ್ತಾರೆ ಈ ಕಾಮನೆಯ ತ್ಯಾಗ ಯಾವ ರೀತಿಯನ್ನ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ನಾಲ್ಕು ವಿಧ ಇದೆ ಈ ಕಾಮನೆಯ ತ್ಯಾಗಕ್ಕೆ ಅಂತ ಒಂದು ಪ್ರೊಸೆಸ್ ಫೋರ್ ಮೆಥಡ್ಸ್ ಅಂತ ಯಾವುದದು ಕಾಮನೆಯ ತ್ಯಾಗ ಯಾಕೆ ಫಸ್ಟ್ ಯಾಕೆ ಕಾಮನೆಯ ತ್ಯಾಗ ಮಾಡಬೇಕು ಅಂದ್ರೆ ಅವ್ರು ಹೇಳ್ತಾರೆ ಕಾಮನಾ ತ್ಯಾಗವಾಗದೆ ಸ್ಥಿತಪ್ರಜ್ಞಾ ಸ್ಥಿತಿ ಬರುವುದಿಲ್ಲ ಅಥವಾ ಆತ್ಮತುಷ್ಟಿಯ ಸ್ಥಿತಿ ಬರುವುದಿಲ್ಲ ಆತ್ಮತುಷ್ಟಿ ಆಗದೆ ಕಾಮನ ತ್ಯಾಗ ಆಗೋದಿಲ್ಲ ಒಂದಕ್ಕೊಂದು ಒಂದು ಇನ್ನೊಂದ್ರ ಮೇಲೆ ಇಂಟರ್ಡಿಪೆಂಡೆಂಟ್ ಆಗಿದೆ ಒಂದು ಇನ್ನೊಂದನ್ನು ಅವಲಂಬಿಸಿಕೊಂಡು ಇದೆ ತುಂಬಾ ಅದ್ಭುತ ಇದೆ ಕಾಮನ ತ್ಯಾಗವಾಗದೆ ಆತ್ಮನಲ್ಲಿ ಸಂಪೂರ್ಣ ತೃಪ್ತಿಯನ್ನು ನಾವು ಹೊಂದುವುದಕ್ಕೆ ಆಗುವುದಿಲ್ಲ ಆತ್ಮನಲ್ಲಿ ಸಂಪೂರ್ಣ ತೃಪ್ತಿ ಸಿಗದೆ ಹೊರತು ನಾವು ಸಂಪೂರ್ಣವಾಗಿ ಕಾಮನ ತ್ಯಾಗ ಮಾಡಲಿಕ್ಕೆ ಆಗುವುದಿಲ್ಲ ಅದ್ಭುತವಾದ್ದು ಆ ಸ್ಟೇಟ್ಮೆಂಟ್ ಅದ್ಭುತವಾದ್ದು ಆದ್ರಿಂದ ಅವು ಒಂದು ಇನ್ನೊಂದ್ರ ಮೇಲೆ ನಿಂತ್ಕೊಂಡಿದೆ ಆದ್ರಿಂದ ನಾವು ಮೊಟ್ಟ ನಮ್ಮ ಕೈಗೆ ಯಾವುದು ಸಿಗ್ತದೆ ಸ್ಥೂಲವಾಗಿ ಅದರಿಂದ ಸೂಕ್ಷ್ಮದ ಎಡೆಗೆ ಹೋಗಬೇಕು ಯಾವಾಗಲೂ ಹಾಗೆನೆ ಪ್ರೊಸೆಸ್ ಅಂದರೆ ಹಾಗೆಯೇ ಸ್ತೂಲವಾಗಿ ಸಿಕ್ಕುವುದನ್ನು ಹಿಟ್ಕೊಂಡು ಸೂಕ್ಷ್ಮದ ಒಳಗೆ ಹೋಗ್ಬೇಕು ಹೀಗಾಗಿ ಈ ಕಾಮನಾತ್ಯಾಗಕ್ಕೆ ನಾಲ್ಕು ಕ್ರಿಯೆಗಳಿದೆ ಅಂತ ಹೇಳ್ತಾರೆ ಯಾವುದದು ಕ್ರಿಯೆ ಅಂದ್ರೆ ಒಂದನೆಯದಾಗಿ ಈ ಕರ್ಮಯೋಗದ ವ್ಯಾಪಕ ಪ್ರಕ್ರಿಯೆ ಏನಿದು ವ್ಯಾಪಕ ಪ್ರಕ್ರಿಯೆ ಅಂದರೆ ಒಂದು ಉದಾಹರಣೆ ಈಗ ನನ್ನ ಮಗನಿಗೆ ನಾನು ಒಂದು ಹಳ್ಳಿಯಲ್ಲಿ ಇರ್ತೇನೆ ಅಂತ ಇಟ್ಕೊಳ್ಳೋಣ ನನಗೆ ಶಕ್ತಿ ಇರ್ತದೆ ನಾನು ಸ್ವಲ್ಪ ಆ ಹಳ್ಳಿಯಲ್ಲಿ ಸ್ವಲ್ಪ ಅನುಕೂಲಿಸ್ತಾನೆ ನನ್ನ ಮಗನಿಗೆ ನನಗೆ ಓದಿಸಬೇಕು ಅಂತ ಇಚ್ಛೆ ಇರುತ್ತೆ ಆಗ ನಾನು ಏನು ಮಾಡ್ಬೋದು ನನ್ನ ಕಾಮನೆ ಇದೆಯಲ್ಲ ಆ ಇಚ್ಛೆ ಅದನ್ನು ನಾನು ವ್ಯಾಪಕವಾಗಿ ಇಡೀ ಸಮಾಜಕ್ಕೆ ವ್ಯಾಪಕ ಹರಡುಬಿಟ್ಟು ನನ್ನ ಇಚ್ಛೆಯನ್ನು ನಾನು ಪೂರೈಸಿಕೊಳ್ಬೋದು ಸಮಾಜದ ಒಳಗಿದ್ದುಕೊಂಡು ಹೇಗೆ ಅಂದರೆ ಆ ಒಂದು ಹಳ್ಳಿಯಲ್ಲಿ ಸ್ಕೂಲ್ ಇಲ್ಲದೆ ಹೋದರೆ ನಾನೇ ಒಂದು ಸ್ಕೂಲನ್ನು ಸ್ಥಾಪಿಸೋದು ಆ ಸ್ಕೂಲ್ ಕಟ್ಟುವಂತಹ ಒಂದು ಧನವೂ ನನ್ನ ಹತ್ರ ಇದೆ ಅದಕ್ಕೆ ಬೇಕಾದಂತಹ ವ್ಯಕ್ತಿಯನ್ನು ಹೊಂದಿಸುವಂತಹ ಸಾಮರ್ಥ್ಯವೂ ನನಗಿದೆ ಆಗ ನನ್ನ ಕಾಮನೆಯನ್ನು ಯಾವ ರೀತಿಯಲ್ಲಿ ನಾನು ತೀರಿಸ್ಕೊಳ್ಬೇಕು ಅಂದರೆ ಆ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನುವಂಥ ಕಾಮನೆಯನ್ನು ಬೆಳೆಸ್ಕೊಡೋದು ಆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನುವಾಗ ಆ ಎಲ್ಲ ಮಕ್ಕಳೊಳಗೆ ನಿನ್ನ ಮಗ ಬನ್ನೋ ಇಲ್ವೋ ಬದ್ಧ ಹಾಗೆ ಅವ್ರು ಹೇಳ್ತಾರೆ ನಮ್ಮ ಕಾಮನೆಗಳನ್ನ ಆ ರೀತಿಯಾಗಿ ವ್ಯಾಪಕ ಹೀಗೆ ಹಿಂದಿನ ಕಾಲದಲ್ಲಿ ಅವರು ಅನೇಕ ಈ ರೀತಿಯ ಸಾಧನಗಳನ್ನ ಕಂಡಿಡ್ದಿದ್ರು ಉದಾಹರಣೆಗೆ ನನಗೆ ಯಾವುದೋ ಒಂದು ಸಿಹಿ ತಿಂಡಿ ತಿನ್ಬೇಕು ಅಂತ ಇಷ್ಟ ಅದಕ್ಕೋಸ್ಕರ ನಾನೇನು ಮಾಡಿದೆ ಗಣಪತಿ ಹಬ್ಬದಲ್ಲಿ ಗಣಪತಿಗೆ ಈ ಲಡ್ಡುವನ್ನು ನೈವೇದ್ಯವಾಗಿ ಕೊಟ್ಟರೆ ಗಣಪತಿ ತೃಪ್ತನಾಗ್ತಾನೆ ಅಂತ ಮಾಡಿದೆ ನನ್ನ ಕಾಮನೆಯನ್ನ ನಾನೇನು ಮಾಡಿದೆ ಅಲ್ಲಿ ತೆಗೆದುಕೊಂಡು ಹೋಗಿ ನೈವೇದ್ಯ ರೂಪದಲ್ಲಿ ಇಟ್ಟೆ ವ್ಯಾಪಕ ಪ್ರಕ್ರಿಯೆಯನ್ನು ಹೀಗೆ ಮಾಡಿ ನಾನೇನ್ಮಾಡ್ದೆ ನಾನೊಬ್ಬನೇ ತಿನ್ನುವುದಲ್ಲ ನನ್ನ ಸಹ ಕುಟುಂಬದವರೆಲ್ಲ ತಿನ್ಬೇಕು ನನ್ನ ನೆಂಟ್ರನ್ನು ಕರೆದೆ ಹಂಚಿಕೊಂಡೆ ನನ್ನಲ್ಲಿರ್ತಕ್ಕಂತಹ ಒಂದು ಕಾಮ ಕಾಮನೆ ಬೇಕು ಬಯಕೆ ಅದನ್ನು ತೀರಿಸಿಕೊಳ್ಳುವುದು ಅದೇನಾಯಿತು ವಿಸ್ತಾರವಾಯಿತು ಹೀಗೆ ಆ ಕಾಮನೆ ಅಂತಕ್ಕಂಥದ್ದು ವಿಸ್ತಾರವಾದಾಗ ಆ ಕಾಮನೆ ಸಾಮಾನ್ಯವಾಗಿ ಇರುವುದಿಲ್ಲ ಅಹಂಕಾರವನ್ನು ಅಂಟಿಕೊಂಡಿರ್ತದೆ ಕಾಮನೆ ವಿಸ್ತಾರವಾದಾಗ ಅದನ್ನು ತೀರಿಸಿಕೊಳ್ಳುವಂತಹ ಪ್ರಕ್ರಿಯೆ ವಿಸ್ತಾರವಾದಾಗ ಅದರ ಜೊತೆಗೆ ಇದ್ದಂಥ ನನ್ನ ಅಹಂಕಾರ ಕೂಡ ವಿಸ್ತಾರವಾಗಿ ಹೋಯಿತು ಸೂಕ್ಷ್ಮ ಇದು ಸೂಕ್ಷ್ಮ ಅದಕ್ಕೋಸ್ಕರ ಈ ಹಬ್ಬ ಹರಿದಿನಗಳಲ್ಲಿ ನಾವು ಯಾಕೆ ಒಟ್ಟಿಗೆ ಸೇರಬೇಕು ಯಾರಾದರೂ ತೀರಿ ಹೋದಾಗ ನಾವೆಲ್ಲ ಒಟ್ಟಿಗೆ ಸೇರಿ ಅವರಿಗೆ ಸಾಂತ್ವನವನ್ನು ಯಾಕೆ ನೀಡಬೇಕು ಒಂದು ಮನೆಯಲ್ಲಿ ಮಗು ಹುಟ್ಟಿದಾಗ ನಾವೆಲ್ಲ ಒಟ್ಟಿಗೆ ಹೋಗಿ ಯಾಕೆ ವಿಶ್ ಮಾಡಬೇಕು ಅದರ ಹಿಂದೆ ಇರ್ತಕ್ಕಂತಹ ತತ್ವ ಏನು ಅಂದರೆ ಇದೆ ನಮ್ಮ ಕಾಮನೆಗಳನ್ನು ನಾವು ಏನು ಮಾಡ್ತಕ್ಕಂಥದ್ದು ಅದರಲ್ಲಿ ಅದರಲ್ಲಿರ್ತಕ್ಕಂತಹ ಅಂಟಿಕೊಂಡಿರ್ತಕ್ಕಂಥ ಅಹಂಕಾರವನ್ನು ವಿಸ್ತಾರ ಮಾಡತಕ್ಕಂಥದ್ದು ಎಲ್ಲರೊಂದಿಗೆ ಅದನ್ನ ಹಂಚಿಕೊಡ್ತಕ್ಕಂಥದ್ದು ಇದು ಒಂದು ಪ್ರಕ್ರಿಯೆ ಇದು ಕರ್ಮಯೋಗದ ಪ್ರಕ್ರಿಯೆಯಲ್ಲಿ ಹೀಗೆ ಬರುತ್ತೆ ಕರ್ಮ ಅದಕ್ಕೋಸ್ಕರ ಮಾಡಬೇಕು ಮತ್ತು ಆ ಕರ್ಮದ ಫಲವನ್ನು ಹಂಚಿಕೊಡ್ತಕ್ಕಂಥದ್ದು ಎಲ್ಲ ಕಡೆ ಹಂಚ್ಕೊಡ್ತಕ್ಕಂಥದ್ದು ನನಗೊಬ್ಬನಿಗೇ ಅಲ್ಲ ಇಡೀ ಸಮಾಜಕ್ಕೆ ನನಗೊಬ್ಬನಿಗೆ ಅಲ್ಲ ಇಡೀ ಸಮಾಜಕ್ಕೆ ಆಗ ನಾನು ಅಂತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು ನನ್ನದು ಅಂತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು ಇಲ್ಲಿ ಇರುವುದು ಕಡಿಮೆ ಆಯಿತು ಬೇರೆ ಕಡೆ ಹೋಗ್ತದೆ ಬೇರೆ ಕಡೆ ಹೋಯಿತು ಇದು ಒಂದು ಎರಡನೆಯದಾಗಿ ಯಾವ ಪ್ರಕ್ರಿಯೆ ಅಂತ ಹೇಳಿದ್ರೆ ಏಕಾಗ್ರ ಪ್ರಕ್ರಿಯೆ ಇದು ಸಾಮಾನ್ಯವಾಗಿ ಧ್ಯಾನ ಯೋಗದಲ್ಲಿ ರಾಜಯೋಗದ ಒಂದು ಪ್ರಾಸೆಸ್ ಪ್ರಕ್ರಿಯೆ ಅದರಲ್ಲೇನಿದು ಈ ಧ್ಯಾನದ ಪ್ರಕ್ರಿಯೆ ಅಂತ ಹೇಳಿದ್ರೆ ಉದೆಗೆ ನಮ್ಮಲ್ಲಿ ಎರಡು ರೀತಿಯ ಬಯಕೆಗಳು ಇರುತ್ತೆ ಅಂತ ಇಟ್ಕೊಳ್ಳೋಣ ನನಗೆ ಬೇಕಾದದ್ದು ನನಗೆ ಬೇಡದಿದ್ದು ಅಂತ ಇಟ್ಕೊಳ್ಳೋಣ ಆಗ ನನ್ನ ಮನಸ್ಸನ್ನು ಬೇಕಾದಂತಹ ಯಾವ ಬಯಕೆ ಇದೆಯೋ ಅದರ ಮೇಲೆಯೇ ಅದನ್ನು ಗಾಢವಾಗಿ ಇಡ್ತಕ್ಕಂಥದ್ದು ಯಾಕೆ ಅಂದರೆ ಸಾಮಾನ್ಯವಾಗಿ ನನಗೆ ಬೇಕಾದಂತ ವಿಷಯದ ಮೇಲೆ ನನ್ನ ಮನಸ್ಸು ಸಹಜವಾಗಿಯೇ ಏಕಾಗ್ರಗೊಳ್ಳುತ್ತದೆ ಶ್ರೀರಾಮಕೃಷ್ಣ ಬಳಿಗೆ ಒಬ್ಬರು ಭಕ್ತರು ಬಂದರು ಒಬ್ಬರು ಮಹಿಳೆ ಆಕೆ ತನ್ನ ದುಃಖವನ್ನು ತೋಡಿಕೊಂಡು ನನಗೆ ಏನು ಮಾಡಿದ್ರು ಕೂಡ ಮನಸ್ಸನ್ನು ನಾನು ಭಗವಂತನಲ್ಲಿ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಏಕಾಗ್ರಗೊಳ್ತಾ ಇಲ್ಲ ಮನಸ್ಸು ಅಂತ ಶ್ರೀರಾಮಕೃಷ್ಣರು ಸರ್ವದರ್ಶಿಗಳು ಎಲ್ಲ ಗೊತ್ತಾಯ್ತು ಅವ್ರಿಗೆ ತಕ್ಷಣ ಹೇಳಿದ್ರು ಆಯ್ತಮ್ಮ ನೀನು ಯಾರ ಮೇಲಾದರೂ ಮನಸ್ಸನ್ನ ಇಟ್ಟಿದ್ಯಾ ಯಾರನ್ನಾದರೂ ಪ್ರೀತಿಸ್ತಾ ಇದ್ಯಾ ಅಂತ ಕೇಳಿದ್ರು ಆಗ ಆಕೆ ಹೇಳ್ತಾಳೆ ಹೌದು ನನಗೆ ನನ್ನ ಅಕ್ಕನ ಮಗನೋ ಅಥವಾ ತಂಗಿಯ ಮಗನೋ ಅಪ್ ಹುಡುಗ ಅವನು ಕಂಡ್ರೆ ತುಂಬ ಇಷ್ಟ ಅಂತ ಆಗ ಅವ್ರು ಹೇಳ್ತಾರೆ ನೋಡು ಅವನನ್ನೇ ನೀನು ಭಗವಂತ ಅನ್ನುವಂಥ ಬುದ್ಧಿಯನ್ನು ಪ್ರೀತಿಸು ಅವನ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸು ಹಾಗೇನಾಗತ್ತೆ ಸಾಮಾನ್ಯವಾಗಿ ಈ ಏಕಾಗ್ರಗೊಂಡಂತಹ ಮನಸ್ಸು ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಏಕಾಗ್ರತೆ ಇದು ಸ್ಟೂಡೆಂಟ್ಗೂ ಸರಿ ಅಥವಾ ಆಧ್ಯಾತ್ಮಿಕ ಸಾಧಕರಿಗೂ ಸರಿ ಎಲ್ಲಿ ಪ್ರೀತಿ ಇರ್ತದೆಯೋ ಅಲ್ಲಿ ಏಕಾಗ್ರತೆ ಇರುತ್ತದೆ ಹೀಗಾಗಿ ನಮಗೆ ಇಷ್ಟ ಅಂತ ಅನ್ತಕ್ಕಂತಹ ಆ ಕಾಮನೆಯ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ಒಂದು ವಸ್ತುವಿನ ಮೇಲೆ ಏಕಾಗ್ರಗೊಳಿಸಿ ಇನ್ ಆ ಏಕಾಗ್ರಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏಕಾಗ್ರ ಅಂತ ಅದಕ್ಕೆ ಹೆಸರು ಉಳಿದ ಕಡೆಯಿಂದ ಮನಸ್ಸು ಆಟೋಮೆಟಿಕ್ಕಾಗಿ ಹೇಳ್ಕೊಂಡು ಬಿಡುತ್ತೆ ಮನಸ್ಸು ಅಂತಕ್ಕಂಥದ್ದು ಉಳಿದ ಕಡೆಗೆ ಹೋಗೋಕೆ ಸಾಧ್ಯವೇ ಇಲ್ಲ ನಾನು ಯಾವುದಾದ್ರೂ ಒಂದು ವಸ್ತುವನ್ನು ಅತ್ಯಂತ ಪ್ರೀತಿಸ್ತಾ ಇದ್ದೇನೆ ಅಂತ ಇಟ್ಕೊಳ್ಳೋಣ ಆಗ ಬೇರೆಯವ್ರನ್ನ ಚಿಂತಿಸ್ಲಿಕ್ಕೆ ಏನಾದರೂ ಸಮಯ ಸಿಗುತ್ತಾ ಎನರ್ಜಿ ಇರುತ್ತಾ ಏ ಅದನ್ನು ಆಮೇಲೆ ನೋಡ್ಕೊಳಪ್ಪ ಹೀಗ ಹಾಗೆ ಅದು ಏಕಾಗ್ರವಾದಂತಹ ಪ್ರಕ್ರಿಯೆ ಇದರಿಂದಲೂ ಕೂಡ ನಾವೇನ್ಮಾಡ್ತೀವಿ ಒಮ್ಮೆ ನಮ್ಮ ಮನಸ್ಸು ಏಕಾಗ್ರವಾಯಿತು ಅಂದ್ರೆ ಯಾವುದೋ ಒಂದು ವಸ್ತುವಿನ ಮೇಲೆ ಸಾಕಷ್ಟು ಒಂದು ಸಮಾಧಿ ಹೊಂದುವಷ್ಟು ಧ್ಯಾನದ ಸ್ಥಿತಿಗೆ ಏರ್ತು ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ವಸ್ತುವನ್ನು ತೆಗೆದು ಹಾಕಿದ್ರೂ ಕೂಡ ಆ ಏಕಾಗ್ರತೆ ಹೋಗುವುದಿಲ್ಲ ಸೀಕ್ರೆಟ್ ಇದು ಏಕಾಗ್ರತೆ ಹೋಗುವುದಿಲ್ಲ ಆ ವಸ್ತು ಹೋಯಿತು ಅಂತ ಏಕಾಗ್ರತೆ ಹೊರಟೋಗುದಿಲ್ಲ ಆ ಏಕಾಗ್ರತೆ ಅಂತಕ್ಕಂಥ ನಮ್ಮ ಮನಸ್ಸಿನ ಶಕ್ತಿ ಆ ವಸ್ತುವನ್ನು ಉಪಯೋಗಿಸಿಕೊಂಡು ನಾವು ಆ ಮನಸ್ಸನ್ನು ಏಕಾಗ್ರಗೊಳಿಸಿದ್ವಿ ಬೇರೆ ಎಲ್ಲ ವಸ್ತುಗಳಿಂದ ಆ ಏಕಾಗ್ರತೆಯ ಸ್ಥಿತಿ ಹಾಗೆ ಉಳ್ಕೊಂಡು ಬಿಡುತ್ತೆ ಆಮೇಲೆ ನಮಗೆ ಬೇಕಾದಂತಹ ಆ ಭಗವಂತನ ಚಿಂತನೆಯಲ್ಲಿ ಆ ಏಕಾಗ್ರತೆಯನ್ನು ನಾವು ಹಾಕಿಡ್ಬೋದು ಇದು ಏಕಾಗ್ರ ಪ್ರಕ್ರಿಯೆ ಅಂತ ಎರಡನೇ ರಾಜಯೋಗಕ್ಕೆ ಮೂರನೆಯದಾಗಿ ಈ ಜ್ಞಾನಯೋಗಕ್ಕೆ ಸೂಕ್ಷ್ಮ ಪ್ರಕ್ರಿಯೆ ಅಂತ ಹೇಳ್ಬೇಡ್ ಏನಿದು ಸೂಕ್ಷ್ಮ ಪ್ರಕ್ರಿಯೆ ಕಾಮವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ಥೂಲ ಮತ್ತು ಸೂಕ್ಷ್ಮ ಅಂತ ಇದ್ದೇ ಹೇಳ್ತಾರೆ ಯಾವ ಒಂದು ವಸ್ತುವಿನ ನಾವು ಬಯಸ್ತಾ ಇದ್ದೇವೆಯೋ ಆ ವಸ್ತುವಿನ ಬಯಕೆಯ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಾವು ಆ ಸೂಕ್ಷ್ಮವಾದಂತಹ ಒಂದು ಯಾವ ಒಂದು ಭಾವನೆ ಏನೆಯೋ ಅದನ್ನು ಹಿಡ್ಕೊಂಡು ಅದನ್ನು ಕಾಮನಿಸಿ ಕಾಮಿಸಿದಾಗ ಏನಾಗುತ್ತೆ ಸ್ಥೂಲವಾದದ್ರ ಮೇಲೆ ಇರತಕ್ಕಂಥ ಮೋಹ ಅಥವಾ ಬಯಕೆ ಹೊರಟು ಹೋಗುತ್ತೆ ಮೋಹ ಅಥವಾ ಬಯಕೆ ಅಂತಕ್ಕಂಥದ್ದು ಹೊರಟು ಹೋಗುತ್ತೆ ಸ್ಥೂಲವಾದದ್ದನ್ನು ಮನಸ್ಸು ಬಿಟ್ಟು ಹೋಗುತ್ತೆ ಸೂಕ್ಷ್ಮವಾಗುತ್ತಾ ಹೋಗುತ್ತೆ ಮನಸ್ಸು ಸೂಕ್ಷ್ಮವಾಗುವುದು ಅಂದರೂ ಒಂದೆಯೇ ಮನಸ್ಸು ಏಕಾಗ್ರವಾಗುವುದು ಅಂದರೂ ಒಂದೆಯೇ ಮನಸ್ಸು ನಿಧಾನವಾಗಿ ಶುದ್ಧವಾಗ್ತಾ ಇದೆ ಅಂದರೂ ಒಂದೆಯೇ ಈ ಮೂರು ಒಂದೇ ಯಾವುದು ಯಾವ ಮನಸ್ಸು ಶುದ್ಧವಾಯಿತೋ ಆ ಮನಸ್ಸು ಏಕಾಗ್ರವಾಗಲೇಬೇಕು ಯಾವ ಮನಸ್ಸು ಏಕಾಗ್ರವಾಯಿತೋ ಆ ಮನಸ್ಸು ಸೂಕ್ಷ್ಮವಾಗಲೇಬೇಕು ನಮ್ಮ ಮನಸ್ಸುಗಳೆಲ್ಲ ಈಗ ಸ್ಥೂಲವಾಗಿದೆ ಯಾಕೆ ಅಂದರೆ ಈ ದೇಹದ ಮೇಲೆ ಅಂಟಿಕೊಂಡಿದೆ ಈ ದೇಹ ಎಷ್ಟು ಸ್ಥೂಲವೋ ನಮ್ಮ ಮನಸ್ಸು ಅಷ್ಟೇ ಸ್ಥೂಲ ಅಷ್ಟು ಗ್ರಾಸ್ ಆ ಮನಸ್ಸು ಇನ್ನೂ ಆ ಸೂಕ್ಷ್ಮ ಸ್ಥಿತಿಗೆ ಹೋಗಿಲ್ಲ ಸೂಕ್ಷ್ಮ ಸ್ಥಿತಿಗೆ ಹೋಯಿತು ಅಂದರೆ ಡಿಟ್ಯಾಚ್ ಆಗ್ಬಿಡುತ್ತೆ ದೇಹದಿಂದ ಡಿಟ್ಯಾಚ್ ಆಗ್ಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಅದು ಬೇರೆ ಮಾಡ್ಕೊಂಡು ಬಿಡುತ್ತೆ ಈಗ ಈ ಜ್ಞಾನಯೋಗಿಗಳಿಗೆ ಈ ಒಂದು ವಿಷಯ ಯಾವುದು ಗುಣಗಳು ಯಾವ ಗುಣಗಳನ್ನು ನಾನು ಗಳಿಸಿಕೊಂಡರೆ ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚು ಉಪಯೋಗವಾಗುತ್ತೆ ಆ ಗುಣದ ಮೇಲೆ ನಾವು ಇಷ್ಟಪಡ್ತಕ್ಕಂಥದ್ದು ಮೊಟ್ಟ ಬುದ್ಧಿ ನಿಧಾನವಾಗಿ ನಾವು ಅದನ್ನು ಸೂಕ್ಷ್ಮದಿಂದ ಸೂಕ್ಷ್ಮ ಸೂಕ್ಷ್ಮದಿಂದ ಸೂಕ್ಷ್ಮ ಹೋಗಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಮೊದಲು ನನ್ನ ಈಗ ನನಗೆ ಅತ್ಯಂತ ಸೌಂದರ್ಯದ ಮೇಲೆ ಆಸೆ ನಾನು ಬೇಡ ಇದು ಯಾಕೆ ಸ್ಥೂಲವಾದಂತಹ ಸೌಂದರ್ಯವನ್ನು ನಾನು ಯಾಕೆ ಬಯಸಬೇಕು ಬೇಡ ಆದ್ದರಿಂದ ಸೂಕ್ಷ್ಮವಾಗಿರುವಂತಹ ಬುದ್ಧಿಯನ್ನು ಅತ್ಯಂತ ಶಾರ್ಪ್ ಮಾಡಿಕೊಳ್ಳುವಂತಹ ಅಂತಹ ಒಂದು ಪ್ರಕ್ರಿಯೆಯನ್ನು ಬಯಸೋಣ ಅಂಥೇಳಿ ಬುದ್ಧಿಯ ಒಂದು ಯಾವುದು ತೀಕ್ಷ್ಣತೆಗೆ ಬೇಕಾದಂತಹ ಸಾಧನಗಳಲ್ಲೇ ನಾನು ಮನಸ್ಸನ್ನು ಇಟ್ಟಾಗ ಈ ಸ್ಥೂಲವಾದಂತಹ ಈ ಯಾವುದು ಸೌಂದರ್ಯ ಇರುತ್ತೋ ಅದರ ಮೇಲೆ ನಿಧಾನವಾಗಿ ಈ ಕಾಮನೆ ಕಡಿಮೆ ಹೋಗುತ್ತೆ ಕಾಮನೆ ಅಂತಕ್ಕದ್ದು ಕಡಿಮೆ ಆಗ್ತಾ ಹೋಗುತ್ತೆ ನೀವು ನೋಡಿ ಯಾರೇ ಆಗಲಿ ಮನಸ್ಸನ್ನು ಅತ್ಯಂತ ಆಳವಾದಂತಹ ಚಿಂತನೆಯಲ್ಲಿ ಮುಳುಗಿಸಿದಂತಹ ತತ್ವಶಾಸ್ತ್ರಜ್ಞರು ಯಾರೇ ಆಗಲಿ ನೀವು ನೋಡಿದರೆ ಅವರ ಸಾಂಸಾರಿಕ ಜೀವನ ಆಸಕ್ತಿ ಇರೋದಿಲ್ಲ ಅವರಿಗೆ ಅದರ ಮೇಲೆ ಯಾರೇ ಒಬ್ಬ ಅತ್ಯಂತ ಆ ಒಂದು ಬುದ್ಧಿಜೀವಿ ಅಥವಾ ಬುದ್ಧಿಯಲ್ಲೇ ಇರತಕ್ಕಂತಹ ವ್ಯಕ್ತಿ ಕೇವಲ ಅಂತಹ ಒಂದು ಅಬ್ಸ್ಟ್ರಾಕ್ಟ್ ಥಿಂಗ್ಸ್ನಲ್ಲೇ ಆಲೋಚನೆ ಮಾಡ್ತಕ್ಕಂತಹ ವ್ಯಕ್ತಿಗೆ ಸಾಮಾನ್ಯವಾದಂತಹ ಇದು ತಿಂಡಿ ತೀರ್ಥ ಅಥವಾ ಇನ್ಯಾದೋ ಇದರ ಮೇಲೆ ಆಸಕ್ತಿ ಇರೋದಿಲ್ಲ ಹೊರಟೋಗ್ಬಿಟ್ಟಿರುತ್ತೆ ಅವನಿಗೆ ಮನಸ್ಸೆಲ್ಲ ಅದ್ರಲ್ಲಿ ಅದನ್ನು ಬಯಸುತ್ತೆ ಯಾಕೆಂದ್ರೆ ಆ ಜ್ಞಾನದಲ್ಲಿ ಸಿಕ್ತಕ್ಕಂತಹ ಆನಂದ ಇದೆಯಲ್ಲ ಅದು ಈ ಆನಂದಕ್ಕೆ ಹೋಲಿಸಿದರೆ ಅತ್ಯಂತ ಉತ್ಕೃಷ್ಟವಾದಂತಹ ಆನಂದ ಇದೆಲ್ಲ ಏನೂ ಇಲ್ಲ ಅವನಿಗೆ ಇಲ್ಲ ಯಾಕೆಂದ್ರೆ ಅದು ಇನ್ನೂ ಸೂಕ್ಷ್ಮವಾಗಿದೆ ಅದು ಅಲ್ಲೇ ತಕ್ಷಣ ಸಿಕ್ಬಿಡುತ್ತೆ ನನಗೆ ಬುದ್ಧಿಯಲ್ಲಿ ಅಲ್ಲೇ ಹತ್ರ ಇರತಕ್ಕಂಥ ಬುದ್ಧಿಗೂ ಹತ್ರವಾಗಿರ್ತಕ್ಕಂಥ ಆತ್ಮ ಇದಾನಲ್ಲ ಅಲ್ಲೇ ಪಕ್ಕದಲ್ಲೇ ಇದ್ದಾನು ಇದಾದ್ರೆ ಸ್ವಲ್ಪ ದೂರ ಈ ತಿಂಡಿ ತೀರ್ಥ ಇತ್ಯಾದಿಗಳು ಯಾವ್ದು ಇದೆಯೋ ಅದು ಬುದ್ಧಿಯನ್ನು ದಾಟ್ಕೊಂಡು ಬರಬೇಕದು ಇನ್ನೂ ಸ್ಥೂಲ ಅದು ನನಗೆ ಇದು ಒಳ್ಳೇದ ಅಥವಾ ಇದು ಒಳ್ಳೇದಾಗಿರಬೇಕು ಇದೇನು ಒಳ್ಳೇದಾಗಿರಬೇಕು ಅಂತಕ್ಕಂಥದ್ದು ಇನ್ನೂ ಸ್ಥೂಲವಾದಂಥ ಬಯಕೆ ನನ್ನ ಬುದ್ಧಿ ಸೂಕ್ಷ್ಮವಾಗಿರಬೇಕು ನನ್ನ ಬುದ್ಧಿ ಶಾರ್ಪ್ ಆಗಿರಬೇಕು ನನಗೆ ಅತ್ಯಂತ ಹೆಚ್ಚ ಹೆಚ್ಚು ಜ್ಞಾನ ಬರಬೇಕು ಅಂತಕ್ಕಂಥ ಬಯಕೆ ಅನ್ನೋದು ಸೂಕ್ಷ್ಮವಾದಂಥ ಬಯಕೆ ಆ ಬಯಕೆಯನ್ನು ಬಯಸ್ತಾ ಇದ್ರೆ ಈ ಬಯಕೆಗಳನ್ನು ನಿಧಾನವಾಗಿ ಬಿಟ್ಟುಕೊಟ್ಟು ಹೋಗುತ್ತೆ ನಂತರ ಅದನ್ನು ಬಿಟ್ಟು ಕೇವಲ ಗುಣ ಸದ್ಗುಣ ಅದರ ಮೇಲೆ ಬಯಕೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಯಾವುದೋ ಹೃದಯದ ಗುಣಗಳು ಹೃದಯವನ್ನು ಅಲಂಕರಿಸಿಕೊಳ್ಳುವಂತಹ ಗುಣಗಳು ಸದ್ಗುಣಗಳು ಅದರ ಮೇಲೆ ಬಯಕೆಯನ್ನು ಬಿಡ್ತಾ ಬಿಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಈ ಬುದ್ಧಿ ಮತ್ತು ಅದರ ಮೇಲೆ ಇರತಕ್ಕಂಥ ಒಂದು ಮೋಹ ಕೂಡ ಅವನಿಗೆ ಹೊರಟೋಗುತ್ತೆ ತಾನೊಬ್ಬ ಮಹಾಜ್ಞಾನಿ ತಾನೊಬ್ಬ ಎಲ್ಲರಿಗಿಂತ ಇಂಟೆಲಿಜೆಂಟು ಹಾಗಾಗಬೇಕು ಹೀಗಾಗಬೇಕು ನನಗೆ ಪಿ ಬೇಕು ನನ್ನ ಎಲ್ಲರನ್ನು ರೆಕಗ್ನೈಸ್ ಮಾಡಬೇಕು ಅನ್ನುವಂಥ ಆಸೆ ಕೂಡ ಅವನಿಗೆ ನಿಧಾನ ಬಿಟ್ಟು ಹೊರಟೋಗುತ್ತೆ ಒಳಗೆ ಇನ್ನೂ ಸೂಕ್ಷ್ಮ ಆಗುತ್ತೆ ಅವನ ಬಯಕೆ ಹಾಗೆ ಆ ಬಯಕೆ ಅನ್ನೋದು ಸೂಕ್ಷ್ಮ ಆಗ್ತಾ ಆಗ್ತಾ ಆಗ್ತಾ ಹೃದಯದಲ್ಲಿ ಇರ್ತಕ್ಕಂತಹ ಸದ್ಗುಣಗಳು ಕಲ್ಯಾಣ ಗುಣಗಳ ಮೇಲೆ ಆ ಪ್ರೀತಿ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಆ ಗುಣಗಳಲ್ಲ ಯಾರ ಗುಣಗಳು ಅಂದ್ರೆ ಆತ್ಮನ ಗುಣ ಆತ್ಮನ ಗುಣಗಳು ಅವನಿಗೆ ಅಲ್ಲಿ ಯಾವಾಗ ಆತ್ಮನ ಗುಣಗಳ ಜೊತೆಗೆ ಆತ್ಮನ ಫ್ರೆಂಡ್ಸ್ ಜೊತೆಗೆ ಅವನು ಫ್ರೆಂಡ್ಶಿಪ್ ಮಾಡ್ಕೋತಾನೋ ಆಗ ಫ್ರೆಂಡ್ಸಿನ ಫ್ರೆಂಡ್ಸ್ ಯಾವಾಗಲೂ ಕೂಡ ಫ್ರೆಂಡ್ಸೆ ಫ್ರೆಂಡೇ ಫ್ರೆಂಡಿನ ಫ್ರೆಂಡು ಇವನಿಗೂ ಫ್ರೆಂಡೇ ಅದು ಪರಿಚಯ ಆಗಿ ನಂತರ ಅವನು ಇನ್ನೂ ಒಳಗೆ ಹೋಗ್ತಾನೆ ಅವುಗಳೇ ಅವನನ್ನ ತೆಗೆದುಕೊಂಡು ನೋಡು ನಮಗಿಂತಲೂ ಅತ್ಯಂತ ಸೂಕ್ಷ್ಮವಾಗಿರುವಂತಹ ವಸ್ತುವಿಗೆ ನೀನು ಅಧಿಕಾರಿ ಅಂತ ಅವನ ಆತ್ಮದರ್ಶನ ಮಾಡಿಸ್ತಾನೆ ಆತ್ಮದರ್ಶನ ಮಾಡಿಸ್ತಾರೆ ಇದು ಸೂಕ್ಷ್ಮವಾದಂತಹ ಪ್ರಕ್ರಿಯೆ ಮೂರನೇ ಪ್ರಕ್ರಿಯೆ ಮತ್ತೆ ಇನ್ನೊಂದಿದೆ ವಿಶುದ್ಧ ಪ್ರಕ್ರಿಯೆ ವಿಶುದ್ಧ ಪ್ರಕ್ರಿಯೆ ಅಂದರೆ ಭಕ್ತಿಯೋಗದಲ್ಲಿ ಏನಿದು ವಿಶುದ್ಧ ಪ್ರಕ್ರಿಯೆ ಅಂದರೆ ಇದು ಹಿಂದೆ ಇರತಕ್ಕಂಥದ್ದೆಲ್ಲ ಬಿಟ್ಬಿಡೋಣ ಯಾವುದೋ ವ್ಯಾಪಕವಾಗಿ ಮಾಡ್ತಕ್ಕಂಥದ್ದು ನಮ್ಮ ಬಯಕೆಯನ್ನ ಸಮಾಜದಲ್ಲಿ ಹರಡಿ ವ್ಯಾಪಕವಾಗಿ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಅದರಲ್ಲೂ ಕೂಡ ಕೆಲವು ಡೇಂಜರ್ ಇರುತ್ತೆ ಉದಾಹರಣೆಗೆ ನನಗೆ ಮದ್ಯ ಸೇವಿಸಬೇಕು ಅಂತ ಇಷ್ಟ ಇರುತ್ತೆ ಆಗ ನಾನು ಮದ್ಯದಂಗಡಿ ಓಪನ್ ಮಾಡಿಕೊಂಡು ಇಡೀ ಸಮಾಜಕ್ಕೆ ಮದ್ಯ ಕುಡಿಸಿ ನಾನೂ ಕೂಡ ಕುಡಿತೇನೆ ಅಂದರೆ ಕೋತಿ ತಾನು ಕೇಳೋದಲ್ಲದೆ ಸಮಾಜವನ್ನೆಲ್ಲ ಹಾಳು ಮಾಡಿತು ಅನ್ನುವಂತಹ ಒಂದು ಕತೆ ಆಗಿಬಿಡುತ್ತೆ ಸೊ ಅದು ಅದರಲ್ಲೂ ಕೂಡ ಅಪಾಯ ಅನ್ನೋದು ಒಂದಿದೆ ಎರಡನೆಯದಾಗಿ ಏಕಾಗ್ರ ಪ್ರಕ್ರಿಯೆ ಈಗ ನನಗೆ ಇಷ್ಟವಾದದ್ದು ಒಳ್ಳೇದೇ ಆಗಿರುತ್ತೆ ನನ್ನ ಆತ್ಮಕ್ಕೆ ಉನ್ನತಿಯನ್ನೇ ತರುತ್ತೆ ಅನ್ನೋ ಯಾವ ಗ್ಯಾರಂಟಿ ಇಲ್ಲ ನನ್ನ ಆತ್ಮಕ್ಕೆ ಅಹಿತವನ್ನು ಉಂಟು ಮಾಡತಕ್ಕಂಥದ್ದು ಯಾವುದೋ ಒಂದು ನನಗೆ ಇಷ್ಟವಾಗಿರುತ್ತೆ ಅಂತ ಇಟ್ಕೊಳ್ಳೋಣ ಅದರ ಮೇಲೆ ಮನಸ್ಸು ಓಡ್ತಾ ಇದೆ ಅಂತ ಇಟ್ಕೊಳ್ಳೋಣ ಆಗ ಮನಸ್ಸನ್ನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಕತೆ ಏನಾಗ್ಬಿಡುತ್ತೆ ಮನಸು ನನ್ನ ಕಂಟ್ರೋಲಿಗೆ ಸಿಗೋದಿಲ್ಲ ಏಕಾಗ್ರವೇನೂ ಆಗುತ್ತೆ ಆದರೆ ಡಿಟ್ಯಾಚ್ಮೆಂಟೇ ಇರೋಲ್ಲ ಅದೇ ಮನಸ್ಸು ಅದಕ್ಕೆ ಈ ಡಿಟ್ಯಾಚ್ಮೆಂಟ್ ಅನ್ನೊಂದು ನನಗೆ ಬೇಕಾದಂಗೆ ಎಳ್ಕೊಳಕ್ಕಾಗೋದಿಲ್ಲ ಅದು ಅವಾಗ ಯಾಕೆ ಅಂದರೆ ಅದು ದುಷ್ಟವಾದಂತಹ ಬಯಕೆ ಆಗಿತ್ತು ನನ್ನನ್ನು ಅದು ಎಳ್ಕೊಂಡು ಅದು ಕೂಡ ಡೇಂಜರಸ್ ಆಗಬಹುದು ನಂತರ ಈ ಸೂಕ್ಷ್ಮವಾದಂತಹ ಪ್ರಕ್ರಿಯೆ ಕೂಡ ಇವನಿಗೆ ಸರಿಯಾಗಿ ಗೊತ್ತಾಗದೆ ಹೋದರೆ ಯಾವುದು ಸ್ಥೂಲವು ಅದರ ಸೂಕ್ಷ್ಮವಾದಂತಹ ಈ ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು ಅಂತ ಹೇಳ್ತಾರಲ್ಲ ನನಗೆ ಆ ಬಯಕೆಯನ್ನು ತೀರಿಸ್ಕೊಡೋದು ಬದಲು ಅದನ್ನೇ ಮನಸ್ಸಿನಲ್ಲಿ ಭಾವಿಸ್ತಾ ಇದ್ರೆ ಸೂಕ್ಷ್ಮವಾಗಿ ಅದಿನ್ನೂ ಡೇಂಜರಸ್ ಬೇರೆಯಾದ್ಯಾವ್ದೋ ವಿಕಾರಗಳಿಗೆ ನನ್ನನ್ನು ಗುರಿಪಡಿಸ್ಕೊಂಡ್ಬಿಡುತ್ತೆ ನನಗೆ ಗೊತ್ತಿಲ್ಲದಂತೆ ಅದು ಕೂಡ ಡೇಂಜರಸ್ ನೋಡಿ ಇದೆಲ್ಲ ಸೈಕಾಲಜಿ ಆದ್ದರಿಂದ ವಿಶುದ್ಧವಾದಂತಹ ಪ್ರಕ್ರಿಯೆ ಯಾವುದಿದೆಯೋ ಅದು ಅತ್ಯಂತ ಸೇಫ್ ಅತ್ಯಂತ ಕ್ಷೇಮಕರವಾದಂತಹ ಒಂದು ಮಾರ್ಗ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಮುಂಚೆನೆ ಯಾವುದನ್ನ ಬಯಸುವಾಗ ನಮ್ಮಲ್ಲಿರ್ತಕ್ಕಂತಹ ಶುಭವಾದಂತಹ ಕಾಮನೆಗಳು ಯಾವುದು ನಮ್ಮಲ್ಲಿರ್ತಕ್ಕಂತಹ ಅಶುಭವಾದಂತಹ ಕಾಮನೆಗಳು ಯಾವುದು ಅದನ್ನು ಮೊದಲನೇ ತಿಳಿದುಕೊಂಡು ಶುಭವಾದಂತಹ ಕಾಮನೆಗಳನ್ನೇ ನಾವು ಬಯಸ್ತಾ ಹೋಗ್ತಕ್ಕಂಥದ್ದು ಅಶುಭವಾದಂತಹ ಕಾಮನೆಗಳ ಕಡೆಗೂ ಕೂಡ ನಾವು ಅದನ್ನು ನೋಡದೇ ಇರ್ತಕ್ಕಂಥ ಇದು ಹೇಗಪ್ಪ ಅಂದ್ರೆ ಪ್ರಕ್ಷಾಧನಾದಿ ಪಂಕಸ್ಯ ದುಕುರಾದ ಸ್ಪರ್ಶನಂ ವರಂ ಅಂತ ಹೇಳ್ತಾ ಇರೋದು ವಿಧುರ ಏನಪ್ಪಾ ಅಂದ್ರೆ ಕೆಸರನ್ನ ತೊಳೆಯುವುದಕ್ಕಿಂತ ಕೆಸರಿನಿಂದ ದೂರ ಉಳಿಯುವುದೇ ಲೇಸು ಅಂತ ನಾನೇನಾದ್ರೂ ನನ್ನಲ್ಲಿರ್ತಕ್ಕಂತಹ ಕೆಟ್ಟ ಆಲೋಚನೆಗಳನ್ನು ತೊಳಿತಾ ಕೂತಿರ್ತೇನೆ ಅಂದ್ರೆ ಅದರಿಂದ ಅಂಟಿಸ್ಕೊಂಡ್ಬಿಡ್ತೇನೆ ನಾನು ಹಂಗ ಮಾಡಕ್ಕಾಗಲ್ಲ ಹಂಗ ಮಾಡಕ್ಕಾಗಲ್ಲ ಅದಕ್ಕೆ ಶ್ರೀರಾಮಕೃಷ್ಣರು ಅತ್ಯಂತ ಸುಲಭವಾದ ಉಪಾಯ ಹೇಳ್ಕೊಟ್ಟಿದ್ದಾರೆ ಏನದು ಅಂದರೆ ನಿನಗೆ ಪೂರ್ವದ ಕಡೆಗೆ ಹೋಗ್ಬೇಕಾ ಪೂರ್ವದ ಕಡೆಗೆ ಹೋಗ್ತಾ ಇರೋದು ಪಶ್ಚಿಮ ತನ್ನಿಂದ ತಾನೇ ಬಿಟ್ಟು ಹೋಗುತ್ತೆ ಅಯ್ಯೋ ಪಶ್ಚಿಮ ಬಿಡಬೇಕು ಪಶ್ಚಿಮ ಬಿಡಬೇಕು ಪಶ್ಚಿಮದ ಕಡೆ ಬಿಡಬೇಕು ಅಂದರೆ ಪಶ್ಚಿಮದ ಕಡೆಗೇ ಹೋಗ್ತಾ ಇರ್ತೇನೆ ಅದು ಯಾಕೆ ಅಂದರೆ ಅದು ಇದ್ದಾಗ ಏನಪ್ಪಾ ಅಂದರೆ ಸೈಕಾಲಜಿ ಅಂದರೆ ಹಾಗೆ ನೋಡಿ ನಾನು ಈ ಔಷಧಿಯೇನು ಕೊಡ್ತೇನೆ ನಿಮಗೆ ಆದರೆ ಹುಷಾರು ಈ ಔಷಧಿ ಕುಡಿಬೇಕಾದ್ರೆ ಒಂದು ರೂಲ್ ಇದೆ ಏನ್ ಸ್ವಾಮಿ ನೀವು ಅಪ್ಪಿ ತಪ್ಪಿಯು ಕೂಡ ಈ ಔಷಧಿ ಕುಡಿಯುವಾಗ ಕರಡಿಯನ್ನು ಜ್ಞಾಪಿಸ್ಕೋಬಾರ್ದು ಹೌದಾ ಆಯ್ತು ಆಯ್ತು ಸರಿ ಔಷಧಿಯನ್ನು ತಗೊಂಡ ಔಷಧಿ ಕುಡಿಬೇಕಾದ್ರೆ ಇದ್ದಕ್ಕಿದ್ದಾಗೆ ಡಾಕ್ಟರ್ ಏನು ಹೇಳಿದ್ರು ಏನನ್ನ ಜ್ಞಾಪಿಸ್ಕೊಳ್ಬಾರ್ದು ಅಂತ ಹೇಳಿದ್ರು ಕರಡಿ ಜ್ಞಾಪಸ್ಕೊಂಡ್ಬಿಟ್ಟು ಇದು ಏನನ್ನ ಮಾಡಬಾರ್ದು ಅಂತ ನಾವು ಏನು ಹೇಳ್ತೇವಿಯೋ ಒತ್ತಿ ಹೇಳ್ತೇವ್ಯೋ ಮನಸ್ಸು ಅದನ್ನ ಹಿಡ್ಕೊಂಡ್ಬಿಡುತ್ತ ಈ ನೆಗೆಟಿವ್ ಅನ್ನ ಅದು ಅತ್ಯಂತ ಚೆನ್ನಾಗಿ ಭದ್ರವಾಗಿ ಹಿಡ್ಕೊಳುವಂತಹ ಕಿತಾಪತಿ ಮಾಡುತ್ತದ್ ಮನಸ್ಸು ನಮ್ಗೆ ಮೋಸ ಮಾಡುತ್ತ ಹೀಗಾಗಿ ಶ್ರೀರಾಮಕೃಷ್ಣ ಅತ್ಯಂತ ಸುಲಭವಾದಂತ ಉಪಾಯ ನೀನ್ ಏನಾಗಬೇಕು ಪಶ್ಚಿಮ ಬಿಡ್ಬೇಕಲ್ವಾ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡ ಪೂರ್ವದ ಕಡೆ ಹೋಗ್ತಾ ಇರೋ ಅಪೋಸಿಟ್ ಕಡೆ ಹೋಗ್ತಾ ಇರೋದು ಅದನ್ನೇ ಪತಂಜಲಿ ಯೋಗ ಸೂತ್ರದಲ್ಲಿ ಪ್ರತಿಪಕ್ಷ ಭಾವನ ಅಂತ ಹೇಳಿದ್ದಾರೆ ಪ್ರತಿಪಕ್ಷ ಭಾವನ ಅಂದರೆ ದ್ವೇಷ ಅಂತಕ್ಕಂತಹ ಯಾವುದೋ ಒಂದು ಅಲೆ ನನ್ನ ಮನಸ್ಸಲ್ಲಿ ಎದ್ದಾಗ ದ್ವೇಷ ಮಾಡಬಾರ್ದು ದ್ವೇಷ ಮಾಡಬಾರ್ದು ದ್ವೇಷ ಮಾಡಬಾರ್ದಿತ್ತು ದ್ವೇಷ ಮಾಡಬಾರ್ದಿತ್ತು ಹಾಗಲ್ಲ ಬೇರೆ ಪ್ರೀತಿಯ ಅಲೆಯನ್ನು ಎಬ್ಬಿಸು ಪ್ರೀತಿಯ ಅಲೆಯನ್ನು ಎಬ್ಬಿಸು ಮನಸ್ಸಿನಲ್ಲಿ ಯಾವುದೋ ಒಂದು ವಸ್ತು ಪ್ರೀತಿಯನ್ನು ತರುತ್ತದೆಯೋ ಅದನ್ನು ಕುರಿತು ಚಿಂತನೆ ಮಾಡಿ ಹಾಗೆ ಹೀಗೆ ಉಲ್ಟ ಬೇರೆ ವೃತ್ತಿಯನ್ನು ಕುರಿತು ಚಿಂತಿಸ್ತಾ ಇದ್ದಾಗ ಈ ವೃತ್ತಿ ತನ್ನಿಂದ ತಾನೇ ಒಳಗಡೆ ಹೋಗ್ತದೆ ನೀವು ಯಾವಾಗ ಫೀಡ್ ಮಾಡ್ತಾ ಇರ್ತೀರಿಯೋ ಅದಕ್ಕೆ ಆಗ ಆ ಫೀಡಿಂಗಿಂದ ಅದೇ ಹಿಂಗ ದಾಷ್ಟವಾಗಿ ಹೀಗೆ ನಿಂತ್ಕೊಬಿಡುತ್ತೆ ನಿಮ್ ಮುಂದೆ ದೈತ್ಯ ಆಮೇಲೆ ನೀವು ಆಶ್ಚರ್ಯ ಇದು ಹೇಗೆ ಬಂತು ಅಂತ ನೀವೇ ಅದಕ್ಕೆ ಫೀಡಿಂಗ್ ಕೊಟ್ಟಿದ್ರು ನೀವೇ ಅದಕ್ಕೆ ದಿನ ಊಟ ಹಾಕಿದ್ದು ಯಾವ ರೀತಿ ಊಟ ಹಾಕಿದ್ದು ನೆಗೆಟಿವ್ ಊಟ ಹಾಕಿದ್ರಿ ಇನ್ನೂ ಡೇಂಜರಸ್ ಪಾಸಿಟಿವ್ ಊಟ ಆದ್ರೂ ಹೇಗೋ ಎಷ್ಟೋ ವರ್ಷ ಆದ್ರೂ ಕಡಿಮೆ ಆಗ್ತಿತ್ತು ಏನೋ ನೆಗೆಟಿವ್ ಒಂದನೇದಾಗಿ ಏನೋ ನನ್ನ ಬಿಟ್ಟು ಹೋಗು ಅಂತ ನಾನು ಯಾಕೆ ಬಿಟ್ಟು ಹೋಗಬೇಕು ಅಂತ ಅದು ಆ ಭಾವನೆ ನಾನು ಯಾಕೆ ನಿನ್ನ ಬಿಟ್ಟು ಹೋಗಬೇಕು ಇಲ್ಲಿ ತನಕ ನೀನು ನನ್ನನ್ನು ಸಲಹಿದ್ಯಾ ನನ್ನಿಂದ ಒಳ್ಳೆ ಅಡ್ವಾಂಟೇಜ್ ತೊಗೊಂಡಿದ್ಯಾ ಈಗ ಇದ್ದಕ್ಕಿದ್ದಾಗಿ ನನ್ನ ತೊಲಗು ಈ ಮನೆ ನಂದು ಬಿಟ್ಬಿಟ್ಟು ಹೋಗು ಅಂತ ನಾನು ಎಲ್ಲಿ ಹೋಗಲಿ ಹೋಗಲ್ಲ ಅಂತ ರಿವೋಲ್ಟ್ ಮಾಡುತ್ತ ಡೇಂಜರಸ್ ಅದು ಒಂದು ಎರಡನೆಯದಾಗಿ ಈ ರೀತಿ ಮಾಡ್ತಾ ಅದಕ್ಕೆ ನಾವೇ ಅದನ್ನು ಜ್ಞಾಪಿಸ್ಕೊಳೋದ್ರಿಂದ ಪುನಃ ಪುನಃ ಮನಸ್ಸಿಗೆ ತರೋದ್ರಿಂದ ಅದನ್ನು ನಾವು ಬೆಳೆಸ್ತಾ ಹೋಗ್ತೇವೆ ಹೀಗಾಗಿ ಎರಡೂ ಕೂಡ ಅದರಿಂದ ತುಂಬ ಅಪಾಯ ಇರೋದ್ರಿಂದ ನಾವು ನೆಗೆಟಿವ್ ಅಪ್ರೋಚನ್ನು ಮಾಡಬಾರ್ದು ಪ್ರತಿಪಕ್ಷ ಭಾವನೆ ಆದಂತಹ ಪಾಸಿಟಿವ್ ಅಪ್ರೋಚನ್ನು ಮಾಡಬೇಕು ಏನದು ಅಂದರೆ ಒಳ್ಳೆಯ ಶುಭ ಮಾತ್ರ ನಾವು ಸ್ವೀಕರಿಸಬೇಕು ಮನಸ್ಸಲ್ಲಿರ್ತಕ್ಕಂತಹ ಯಾವ ಒಂದು ಕೆಟ್ಟ ವಾಸನೆ ಅಥವಾ ಕಾಮನೆಗಳು ಬಯಕೆಗಳು ಇದೆಯೋ ಅದನ್ನು ಬಿಟ್ಟು ನಾವು ಶುಭ ವಾಸನೆಗಳನ್ನು ಶುಭ ಕಾಮನೆಗಳನ್ನೇ ಹೆಚ್ಚು ಹೆಚ್ಚು ಸ್ವೀಕರಿಸ್ತಾ ಇದ್ದಾಗ ಅದರಲ್ಲಿ ನಮಗೆ ಯಾವಾಗ ಒಂದು ಆಸಕ್ತಿ ಬೆಳೀತಾ ಹೋಗುತ್ತೋ ಆ ಇದರಲ್ಲಿ ತನ್ನಿಂದ ತಾನೇ ಅದು ತನ್ನ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಂಡು ಮಾಡಿಕೊಂಡು ಕೊನೆಗೆ ಮರ್ತೇ ಹೋಗ್ಬಿಡುತ್ತೆ ಅದು ಮರ್ತೇ ಹೋಗಿಬಿಡುತ್ತೆ ಇದೇನು ಮಾಡುತ್ತೆ ಇದು ದಂಡಿಯಾಗಿ ಹೋಗಿ ಅದ್ರ ಮೇಲೆ ಹೋಗಿ ಉಟ್ಕೊಂಡ್ಬಿಡುತ್ತೆ ಅದನ್ನು ಮತ್ತೆ ಹೇಳಲಿಕ್ಕೆ ಬೀಳಲಿದ್ದಾರೆ ಇದು ಶುದ್ಧವಾದಂತಹ ವಿಶುದ್ಧ ಪ್ರಕ್ರಿಯೆ ಯಾವುದಿದೆಯೋ ಈ ಭಕ್ತಿಯೋಗದ ಪ್ರಕ್ರಿಯೆ ಅದು ಅತ್ಯಂತ ಕ್ಷೇಮಕರವಾದಂತಹ ಪ್ರಕ್ರಿಯೆ ಅಂತ ಅವರು ಹೇಳ್ತಾರೆ ಪುನಃ ನಾವಿಲ್ಲಿ ಬಂದಾಗ ಭಗವಂತ ಹೇಳ್ತಕ್ಕಂತಹ ಒಂದು ಮಾತು ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವೀತರಾಗ ಭಯ ಸ್ಥಿತಧೀಹಿ ಮುನಿ ಉಚ್ಚತಿ ಇದು ಎರಡನೇ ಲಕ್ಷಣ ಈ ಎರಡನೇ ಲಕ್ಷಣದಲ್ಲೂ ಕೂಡ ಅವನ ಸ್ಥಿತಪ್ರಜ್ಞಾನ ಲಕ್ಷಣವನ್ನೂ ಹೇಳಲಾಗಿದೆ ಮತ್ತೆ ಆ ಸ್ಥಿತಪ್ರಜ್ಞಾನ ಲಕ್ಷಣಕ್ಕೆ ಬೇಕಾದಂತಹ ಸಾಧನೆಯನ್ನು ಕೂಡ ಅಲ್ಲಿ ಹೇಳಲಾಗಿದೆ ಏನಿದು ಅಂದ್ರೆ ಮೊದಲನೇದ ಮೊದಲನೆಯದಾದ್ರೂ ಅತ್ಯಂತ ಕಷ್ಟ ಅಂತ ಹೇಳ್ಬೋದು ನಾವು ಎರಡನೇದು ಅದಕ್ಕಿಂತಲೂ ಅತ್ಯಂತ ಸುಲಭವಾದಂತಹ ಅದಕ್ಕೆ ಹೋಲಿಸಿದ್ರೆ ಸುಲಭವಾದಂತಹ ಮತ್ತು ನಮಗೆ ಕೈಗೆ ಸಿಗುವಂತಹ ಸಾಧನಕ್ಕೆ ಯೋಗ್ಯವಾದಂತಹ ಪ್ರಕ್ರಿಯೆಯನ್ನು ಇಲ್ಲಿ ಭಗವಂತ ಹೇಳಿದ್ದಾನೆ ಐವತ್ತ ಆರನೆಯ ಮಂತ್ರದಲ್ಲಿ ಏನದು ಅಂತ ಹೇಳಿದ್ರೆ ಇಲ್ಲಿ ಎರಡನೇ ಸಾಲಿನಲ್ಲಿ ಒನೆಯದಾಗಿ ಬರತಕ್ಕಂಥ ಸ್ಥಿತಧೀಹಿ ಅಂತ ಪದವನ್ನ ಭಗವಂತ ಉಪಯೋಗ ಉಪಯೋಗಿಸಿದ್ದಾನೆ ಆಮೇಲೆ ಮುನಿಹಿ ಅಂತ ಆ ಒಂದು ಪದವನ್ನು ಭಗವಂತ ಉಪಯೋಗಿಸಿದ್ದಾನೆ ಇದನ್ನು ಚೆನ್ನಾಗಿ ನಾವು ಗಮನಿಸಲಿ ಗಮನದಲ್ಲಿ ಇಡಬೇಕು ಸ್ಥಿತಧೀಹಿ ಅನ್ನುವಂತಹ ಪದವು ಸ್ಥಿತ ಪ್ರಜ್ಞಾ ಅನ್ನುವಂಥ ಪದವು ಬೇರೆ ಅಲ್ಲ ಎರಡೂ ಒಂದೇ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಮಾಡಿಕೊಳ್ಬಾರದು ಒಂದು ಮುನಿ ಹಿ ಅನ್ನುವಂಥ ಶಬ್ದವನ್ನ ಇಲ್ಲಿ ಬಳಸಿದ್ದಾನೆ ಮುನಿ ಅಂದ್ರೆ ಮೌನವನ್ನ ತಾಳಿದವನೇ ಮುನಿ ಮೌನವನ್ನು ತಾಳಿದವನು ಮುನಿ ಅಂದ್ರೆ ಏನು ಒಂದು ದಿವಸ ಮನೆಯಲ್ಲಿ ಬಾಗಿಲು ಹಾಕೊಂಡು ದೇವರ ಕೋಣೆ ಮುಂದೆ ಹಿಂಗೆ ಕೂತ್ಕೊಂಡು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಹ್ಮ್ ಕೂತ್ಕೊಂಡಿದ್ರೆ ಸಾಯಂಕಾಲ ಎದ್ದು ಹೊರಗಡೆ ಬಂದ ಮೇಲೆ ನನ್ನ ಎಲ್ಲರೂ ಮುನಿ ಅಂತಾರೆ ಇದೋ ಮುನಿ ಮುನಿ ಅಂದ್ರೆ ಹಂಗಲ್ಲ ಆ ಮೌನಕ್ಕೆ ಇಲ್ಲಿ ಭಗವಂತ ಯಾವತ್ತು ಮುನಿ ಅಂತ ಹೇಳಿಲ್ಲ ಅದು ಮೌನ ಮೌನವೇ ಅಲ್ಲ ಅದು ಆ ಮೌನ ಮೌನವೇ ಅಲ್ಲ ನಿಜವಾದ ಮೌನ ಅಂದ್ರೆ ಮನಸ್ಸಿನ ಮೌನ ಮನಸ್ಸು ಮಾತನಾಡದೆ ಇರ್ತಕ್ಕಂಥದ್ದೇ ಮೌನ ಮನಸ್ಸು ಪುನಃ ಇಳದೇ ಇರತಕ್ಕಂಥದ್ದೇ ಮೌನ ಸಮಾಧಾನ ಅಂತಕ್ಕಂತಹ ಮೌನ ಸಮಾಧಿ ಅಂತಕ್ಕಂತಹ ಮೌನ ಆ ಮೌನವನ್ನು ಇಲ್ಲಿ ಹೇಳಿದ್ದಾನೆ ಆ ಮೌನ ಯಾರಿಗಿದೆಯೋ ಅವನೇ ಮುನಿ ಅಂತಹ ಮುನಿ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅಂತಹ ಮೌನವನ್ನು ಮನಸ್ಸಿನಲ್ಲಿ ತಾಳ್ಬೇಕಾದ್ರೆ ಬುದ್ಧಿಯಲ್ಲಿ ತಾಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವನು ಹೇಳ್ತಾ ಇದ್ದಾನೆ ದುಃಖೇಶು ಅನುದ್ವಿಗ್ನ ಮನಃ ದುಃಖ ಬರುತ್ತೆ ನಮ್ಮ ನಮ್ಮ ಪ್ರಾರಬ್ಧ ಇದ್ದ ಹಾಗೆ ನಾವು ಬೇಡ ಅಂದ್ರೂ ಅಟ್ಟಿಸ್ಕೊಂಡು ಬರುತ್ತೆ ಎಲ್ಲಿ ಹೋದ್ರೂ ಬರುತ್ತೆ ಕಾಡಿಗೆ ಹೋದ್ರೂ ಬರುತ್ತೆ ಆಶ್ರಮಕ್ಕೆ ಹೋದ್ರೂ ಬರುತ್ತೆ ಎಲ್ಲ ಕಡೆಗೂ ಬರುತ್ತೆ ನೀವು ಬಾಗದ ಹಾಕೊಂಡ್ರೂ ಬರುತ್ತೆ ಯಾಕೆ ಅಂದ್ರೆ ಅದು ನಿಮ್ಮಲ್ಲೇ ಇದೆ ಅಂತ ಆದ್ರಿಂದ ಅದನ್ನು ತಡಿಯೋಕ್ಕಾಗಲ್ಲ ಆದರೆ ಆ ದುಃಖ ಅಂತಕ್ಕಂಥದ್ದು ನಾನು ಏನ್ ಮಾಡಬಾರ್ದು ನನ್ನ ಮನಸ್ಸಿನಲ್ಲಿ ಏನು ಒಂದು ಪ್ರಕ್ರಿಯೆಯನ್ನು ಏಳಿಸ್ಬಾರ್ದು ಅಂದ್ರೆ ಉದ್ವಿಗ್ನ ಮನಃ ಉದ್ವಿಗ್ನ ಮತ್ತು ಅನುದ್ವಿಗ್ನ ಅಂತ ಉದ್ವೇಗ ಅಂತ ಕೇಳಿದೀವಿ ನಾವು ಉದ್ವೇಗ ಏನಿದು ಉದ್ವೇಗ ಅಂದ್ರೆ ಅಲ್ಲಾಡುವುದು ಅಂತ ಅರ್ಥ ಉದ್ವಿಗ್ನ ಅನ್ನುವಂಥ ಪದ ಬಂದಿರುವುದು ಓ ವಿಜಿ ಭಯ ಚಲನ ಯೋಹೋ ಅನ್ನುವಂಥ ಧಾತುವಿನಿಂದ ಭಯ ಹಾಗೂ ಚಲನೆ ಈ ಎರಡು ಅರ್ಥದಲ್ಲಿ ಉದ್ವೇಗ ಅನ್ನುವಂಥ ಶಬ್ದವನ್ನ ನಾವು ಸಂಸ್ಕೃತದಲ್ಲಿ ಬಳಸ್ತೇವೆ ಯಾರಾದ್ರೂ ಗಾಬರಿಗೊಂಡ್ರೆ ಅದಕ್ಕೆ ಉದ್ವೇಗ ಅಂತ ಹೇಳ್ತೇವೆ ಏನೋ ಒಂದು ಹುಲಿ ಬಂತು ತಕ್ಷಣ ಹಿಂಗಂದ ಆಗ ಅದು ಉದ್ವೇಗಗೊಳ್ಳುವುದು ಅಂತ ಅರ್ಥ ಗಾಬರಿಗೊಳ್ಳುವುದು ಗಡಿಬಿಡಿಗೊಳ್ಳುವುದು ಅಥವಾ ದುಃಖ ಆಯ್ತು ಆಗ್ಲೂ ಕೂಡ ತುಂಬಾ ಖಿನ್ನ ಮನಸ್ಕನಾದ ಅಯ್ಯೋ ಏನಾಗ್ಬಿಡುತ್ತೋ ಅಯ್ಯೋ ಏನಾಯ್ತು ಅಯ್ಯೋ ಹೀಗಾಯ್ತದಪ್ಪ ಹೀಗೆ ಇದು ಕೂಡ ಅಲ್ಲಾಡಿ ಹೋಗುವುದು ಅಂತ ತನ್ನ ಸಮತ್ವದಿಂದ ಅಲ್ಲಾಡಿ ಹೋಗುವುದಕ್ಕೆ ಉದ್ವೇಗ ಅಂತ ಹೆಸರು ಈ ಈ ಮುಂದೆಯೂ ಕೂಡ ಅವನು ಹೇಳ್ತಾನೆ ಭಗವಂತ ಮುಂದೆ ಹೇಳ್ತಾನೆ ತಾನೂ ಉದ್ವೇಗಗೊಳ್ಳದೇ ಇರುವುದು ತನ್ನೋ ಉದ್ವೇಗದಿಂದ ಬೇರೆಯವ್ರಿಗೂ ಉದ್ವೇಗ ಪಡಿಸದೇ ಇರುವುದು ಅಂತ ಈ ಉದ್ವೇಗ ಅನ್ನೋದು ಯಾವಾಗ ಕೂಡ ಎರಡು ಡಬಲ್ ಎಡ್ಸ್ ಹೊರಡಿದ್ದಾಗ ನಿನ್ನ ಗಾಬರಿ ನೋಡಿ ಬೇರೆಯವ್ರಿಗೆ ಗಾಬರಿ ಇಲ್ಲ ಅಂದ್ರೂ ಕೂಡ ಅವ್ರಿಗೂ ಗಾಬರಿ ಉಂಟಾಗಲ್ಲ ಅಯ್ಯೋ ಏನಾಯ್ತು ಏನೋ ಅಯ್ಯೋ ಏನಾಯ್ತೋ ಏನೋ ಅಯ್ಯೋ ಏನೋ ಆಗಿಲ್ಲ ಬಿಡ್ರಿ ಸುಮ್ಮನೆ ಇಲಿ ಹೋಗಿದ್ದು ಅವ್ನು ನೋಡಿದ ಹುಯ್ಯೋ ಹುಲಿ ಹೋಯ್ತು ಅಂತ ಹಾಗೆ ನಾವು ಕೆಲವೊಂದು ಪರಿಸ್ಥಿತಿಯನ್ನ ಚೆನ್ನಾಗಿ ವಿಮರ್ಶೆ ಮಾಡುವುದಿಲ್ಲ ಭ್ರಮೆಯಿಂದ ಅದಕ್ಕೊಂದು ಕಲರ್ ಕೊಡ್ತೇವೆ ಕಲರ್ ಒಂದು ರಂಗನ್ನು ಕೊಡ್ತೇವೆ ಆ ರಂಗಿಂದ ನಾವು ದೊಡ್ಡದಾಗಿ ಮಾಡ್ಬಿಡ್ತೇವೆ ಅದು ಹಾಗೆಯೇ ಈ ದುಃಖ ಅಂತಕ್ಕಂಥದ್ದು ಕೂಡ ನೋಡಿ ಯಾವುದೋ ಒಂದು ಸನ್ನಿವೇಶ ಉಂಟಾಯ್ತು ನನಗೆ ಅದರಿಂದ ನಾನು ದುಃಖಿತನಾದಿ ಅಂತ ನಾನು ಹೇಳ್ತೇನೆ ಹಾಗೆ ಇನ್ನೊಬ್ಬರು ಬಂದು ಏನು ಮಾಡೋದು ಸ್ವಾಮಿ ನಿಮಗಿಂತಲೂ ನಮಗೆ ಈ ರೀತಿ ಆಯ್ತು ಅಂತ ಇವನಿಗಿಂತೂ ದೊಡ್ಡದಾದಂತಹ ಒಂದು ಸನ್ನಿವೇಶವನ್ನು ಹೇಳಿದಾಗ ಅಯ್ಯೋ ಹೌದಾ ನಿಮಗಾಯ್ತಾ ಸತ್ಯ ಅವನು ಒಂದು ಜೊತೆ ಸಿಕ್ಕದ ಹಾಗೆ ಅವನ ಸಮಾಧಾನ ಹೇಗಾಯ್ತು ಅವನಿಗೆ ನನ್ನ ಜೊತೆಗೆ ಒಬ್ಬ ಸಹಯೋಗಿ ಇದ್ದಾನೆ ನಂದೇನೂ ಅಲ್ಲ ನೋಡಿ ನನ್ನದೇನೂ ಅಲ್ಲ ಇವನಿಗೆ ಹೋಲಿಸಿದ ನಂದೇನೂ ಅಲ್ಲ ನೋಡಿ ನಾವೆಲ್ಲ ಇಷ್ಟೊಂದೆಲ್ಲ ಇದ್ ಬರ್ತೇವೆ ಈಗ ಹುಟ್ಟುವಂತಹ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಡಯಾಬಿಟಿಸ್ ಸ್ವಲ್ಪ ಆಲೋಚನೆ ಮಾಡಿ ಈಗೆಲ್ಲ ಬರ್ತಾ ಇದೆ ಅದು ಇಟ್ಸ್ ಎ ಟ್ರೆಂಡ್ ಈಗ ಗರ್ಭದಲ್ಲಿ ಇದ್ದಂತಹ ಶಿಶುವಿಗೆ ಆಗ್ತಾ ಇದೆ ಅದು ಡಯಾಬಿಟೀಸ್ ಸಾಯೋ ತನಕ ಹುಟ್ಟಿನಿಂದ ಸಾಯೋ ತನಕ ಅದು ಎಕ್ಸ್ಟರ್ನಲ್ ಇಂಜೆಕ್ಷನ್ ತೆಗೆದುಕೊಳ್ಬೇಕಲ್ಲಪ್ಪ ಅದಕ್ಕೆ ಆದ್ರಿಂದ ನನಗೆ ನಲವತ್ತಾದ ಮೇಲೆ ಬಂದಿದ್ರೆ ಪರವಾಗಿಲ್ಲ ಏನೂ ಅಲ್ಲ ಇದೇನೂ ಅಲ್ಲ ಅದಕ್ಕೆ ಕೊಲಿಸಿದ್ರೆ ಪಾಪ ಎಷ್ಟು ಓಡಾಡಿಕೊಂಡು ಆನಂದವಾಗಿರ್ತಕ್ಕಂಥ ವಯಸ್ಸಿನಲ್ಲಿ ಅದಕ್ಕೆ ಇಂತಹ ಒಂದು ಸನ್ನಿವೇಶ ಉಂಟಾಯಿತಲ್ಲ ಆ ನರಕಕ್ಕೆ ಹೋಲಿಸಿದರೆ ನಾನು ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ಹೀಗೆ ಸಮಾಧಾನವನ್ನು ಪಡ್ಕೋಬೇಕು ಆ ಮನಸ್ಸು ಯಾವಾಗಲೂ ಕೂಡ ಬೇರೆಯವ್ರ ಅವರು ಯಾವಾಗಲೂ ಸುಖವಾಗಿ ಇದ್ದಾರಲ್ಲ ನಿನಗೆ ಹೇಗೆ ಗೊತ್ತು ಅವ್ರು ಸುಖವಾಗಿರೋದು ನೀನು ಅವ್ರ ಮನಸ್ಸನ್ನು ಬಗದ್ ನೋಡಿದ್ಯಾ ಕೆಲವರು ನಗ್ತಾ ನಗ್ತಾ ಇರ್ತಾರೆ ಆದರೆ ಒಳಗಡೆ ದುಃಖ ಇರುತ್ತೆ ಒಂದು ಅಸಮಾಧಾನ ಇರುತ್ತೆ ಒಂದು ಅಶಾಂತಿ ಇರ್ತದೆ ನಮ್ಗೆ ಗೊತ್ತಾಗಲ್ಲ ನಾವು ತಿಳ್ಕೊಡ್ತೇವೆ ಅಯ್ಯೋ ಅವ್ರು ಯಾವಾಗ ಒಳ್ಳೆ ಚೆನ್ನಾಗೇ ಇದ್ದಾರೆ ಒಳ್ಳೆ ಬಂಗಲೆಯಲ್ಲೇ ಇದ್ದಾರೆ ಯಾವಾಗ ನೋಡಿದ್ರೂ ಅಪಾಯಿಂಟ್ಮೆಂಟ್ಸ್ ಅವ್ರಿಗೆ ಕುರ್ಸೊತ್ತೇ ಇರಲ್ಲ ಬಿಜಿ ಕೈ ತುಂಬಾ ಸಂಬಳ ಅದಕ್ಕೆ ಆನಂದವಾಗಿದ್ದಾರೆ ಅಂತ ನಮ್ದು ಅದಕ್ಕೆ ಇದು ಏನೋ ಕನ್ಕ್ಲೂಷನ್ ಅವ್ರ ಯಾವತ್ತೂ ಹೊಳ್ಕೊಂಡಿಲ್ಲ ನಾನು ಆನಂದವಾಗಿದ್ದೀನಿ ಅಂತ ಕನ್ಕ್ಲೂಷನ್ ಇಲ್ಲ ಅದೆಲ್ಲ ಇದೆ ನಾವು ನೋಡಿದ್ದೀವಿ ಅದೆಲ್ಲ ಅವ್ರ ಇರೋದು ಆದರೆ ಅದೆಲ್ಲ ಇರೋದ್ರಿಂದ ಆನಂದ ಕೂಡ ಇದೆ ಅನ್ನುವಂತ ನಮ್ಮ ಕನ್ಕ್ಲೂನ್ ಇಳಿಯ ಸಾಮರ್ ಹೋಗಿ ನೋಡಬೇಕು ಆಗ ಮಾತ್ರ ನಂಬೆ ಈ ದುಃಖ ಅಂತ ಗಲಿಬಿಲಿಗೊಳ್ಬಾರ್ದು ಈ ದುಃಖ ಅನ್ನೋದು ನಾನು ಆಗಲೇ ಹೇಳಿದಂತೆ ಇದು ನಮ್ಮ ಹೋಟ್ಲಿಗೆ ಬಂದಿದೆ ನಾವು ಒಂದು ಹೋಟ್ಲಲ್ಲಿ ಇಟ್ಟಿದೀವಿ ಈಗ ವಿಧಿ ಇಲ್ಲದೆ ನಾವು ಹೋಟ್ಲ ತೆಗೆದುಕೊಂಡಿದ್ದೇವೆ ಏನೋ ಫೈವ್ ಸ್ಟಾರ್ ಹೋಟ್ಲ್ ಆಗಿರ್ಬೋದು ತ್ರೀ ಸ್ಟಾರ್ ಹೋಟ್ಲಾಗಿರ್ಬೋದು ಈಗ ಹೋಟ್ಲ್ ತಕ್ಕೊಂಡಿದ್ಮೇಲೆ ನಾವು ವೆಲ್ಕಮ್ ಮಾಡಲೇಬೇಕು ಈ ಗೆಸ್ಟ್ ಆದರೂ ಬರಲಿ ಆ ಗೆಸ್ಟ್ ಆದರೂ ಬರಲಿ ಸುಖ ಅನ್ನುವಂಥ ಗೆಸ್ಟ್ ಆದರೂ ಬರಲಿ ದುಃಖ ಅನ್ನುವಂಥ ಗೆಸ್ಟ್ ಆದರೂ ಬರಲಿ ವಿತ್ ಸ್ಮೈಲಿಂಗ್ ಫೇಸ್ ನಾವಲ್ಲಿ ಎಸ್ ಏನು ಬೇಕು ನಿಮ್ಮ ಅಡ್ರೆಸ್ ಏನು ಯಾವಾಗ ಬರ್ತೀರಾ ಯಾವಾಗ ಹೋಗ್ತೀರಾ ತಿಳ್ಕೊಂಡು ಸೈನ್ ಮಾಡಿ ದಯವಿಟ್ಟು ಈ ರೂಮ್ಗೆ ಹೋಗಿ ಗಲಾಟೆ ಮಾಡಿಬಿಡಿ ಇಷ್ಟೆಲ್ಲ ಹೇಳ್ಬಿಟ್ಟು ನಾವು ಅವ್ರನ್ನ ರೂಮ್ ಬಿಟ್ಬಿಟ್ಟು ರೂಮ್ ಸರ್ವಿಸು ಇದೆಲ್ಲ ಚಾರ್ಜ್ ಎಲ್ಲ ವಸೂಲಿ ಮಾಡಿ ಅವ್ರನ್ನ ಯಾವ ರೀತಿಯಲ್ಲಿ ಅವರಿಗೆ ಅಂಟಿಸಿಕೊಳ್ಳದೆ ಆ ಗೆಸ್ಟ್ಗಳನ್ನ ಅಂಟಿಸಿಕೊಳ್ಳದೆ ಇರ್ತೇವೆಯೋ ಹಾಗೆ ಅಂಟಿಸಿಕೊಳ್ಳದೆ ಇರ ಇದ್ರೆ ಅವರು ಬಂದಿದ್ದಾರೆ ಬಂದವರು ನಿಲ್ಲದೆ ಕೊಂಚ ಹೋಗಲೇಬೇಕು ಅವನು ಯಾವನು ಕೂಡ ಸ್ವಾಮಿ ಈ ರೂಮ್ ನಂದೆನೆ ಗೆಟ್ಔಟ್ ಅಂತ ಯಾರೂ ಕೂಡ ಗೆಸ್ಟ್ ಹೇಳಿದ್ದಿಲ್ಲ ಹಾಗೆ ಮಾಡಕ್ಕಾಗೋದಿಲ್ಲ ಅದನ್ನು ತಿಳ್ಕೊಂಡಿದ್ರೆ ಸಾಕು ಅದರಲ್ಲೇ ಗಾಬರಿ ಪಡೋದು ಬೇಡ ಎರಡಕ್ಕೂ ಕೂಡ ಸುಖಕ್ಕೂ ಕೂಡ ಹಾಗೆ ದುಃಖಕ್ಕೂ ಕೂಡ ಅದಕ್ಕೆ ಅವನು ಹೇಳ್ದ ಸುಖೇಶು ವಿಗತ ಸ್ಪೃಹ ವಿಗತ ಅಂದ್ರೆ ಹೋಗದಾಡಿಸಿದಂತಹ ಸ್ಪೃಹ ಅಂದ್ರೆ ಬಯಸ್ತಕ್ಕಂಥದ್ದು ಯೋದು ಯಾವಾಗಲೂ ನಮಗೆ ಇರಲಿ ಅಂತ ಯಾವಾಗಲೂ ಆ ಕಂಡೀಷನ್ ನಮ್ಗೆ ಇರ್ಲಪ್ಪಾ ಅಂತ ಎಷ್ಟು ಚೆನ್ನಾಗಿದೆ ಅಂತ ಮದುವೆ ಮನೆಯಲ್ಲಿ ಯಾವಾಗಲೂ ಇರೋಕ್ಕಾಗತ್ತೇ ಮದುವೆ ಮನೆ ತುಂಬಾ ಚೆನ್ನಾಗಿದೆ ಎಷ್ಟು ಸಂಭ್ರಮ ಎಷ್ಟೆಲ್ಲ ಓಡಾಡ್ತೀವಿ ಏನು ಇದು ಅಂತ ನೀವು ಯಾವಾಗಲೂ ಹೀಗೆ ಏರಿ ಅಂದರೆ ಅವರು ಮದುವೆ ಮನೆಯವರು ಮೇಲಕ್ಕೆ ಹೋಗ್ಬೇಕು ನಿಮ್ಮನ್ನು ಹಾಗೆ ಇಟ್ಕೋಬೇಕಾದ್ರೆ ಎಷ್ಟು ಖರ್ಚು ಮಾಡ್ಬೇಕು ಮಾಡಿಯವರು ಪಾಪ ಒಂದು ದಿವಸ ಎರಡು ದಿವಸ ಆ ಒಂದು ಬುಕ್ಕಿಂಗ್ ಮಾಡಿ ಒಂದು ಮ್ಯಾನೇಜ್ ಮಾಡೋದೇ ಸುಸ್ತು ಸುಸ್ತು ಹೊಡೆದೋಗ್ಬಿಡ್ತಾರೆ ಇನ್ನು ಅದರಲ್ಲಿ ಯಾವಾಗಲೂ ಎಷ್ಟು ಚೆನ್ನಾಗಿರ್ಬೇಕಲ್ಲಪ್ಪ ಅಂತ ನಾವು ಬಯಸಿದ್ರೆ ಅದ್ರ ಕತೆ ಏನಾಗ್ಬೇಕು ಅದು ಯಾವಾಗಲೂ ಇರತಕ್ಕಂಥದ್ದಲ್ಲ ಯಾವಾಗಲೂ ಬರ್ತಕ್ಕಂಥ ಪುನಃ ಅದು ಒಂದ್ ಎರಡು ದಿವಸ ಇರುತ್ತೆ ಪುನಃ ಹೊರಟೋಗುತ್ತೆ ಇದೂ ಕೂಡ ಹೊರಟ ಹೋಗತಕ್ಕಂಥದ್ದು ಆದ್ರಿಂದ ಇದರಲ್ಲೂ ಕೂಡ ಆ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು ನಮ್ಮ ಸಾಮಾನ್ಯರಿಗೆ ನಾವೇನು ಅಂತ ಹೇಳಿದ್ರೆ ಒಂದು ಬೇಕು ಇನ್ನೊಂದು ಬೇಡ ಅಂತಕ್ಕಂಥದ್ದು ಯಾವಾಗಲೂ ಒಂದು ಬೇಕು ಸುಖ ಅಂತಕ್ಕಂಥದ್ದು ಬೇಕು ದುಃಖ ಅಂತಕ್ಕಂಥದ್ದು ಬೇಡ ಅಂತ ಅದು ಯಾವಾಗಲೂ ಹಾಗಿರೋದಿಲ್ಲ ಈ ಬೇಕು ಬೇಡ ಅನ್ನೋದನ್ನ ನಾವು ಇನ್ನೂ ಸೂಕ್ಷ್ಮವಾಗಿ ಅನಲೈಸ್ ಮಾಡಿದ್ರೆ ಬೇಡ ಅನ್ನೋದು ಬೇಕುವಿನ ಇನ್ನೊಂದು ಮುಖ ಬೇಡ ಅನ್ನೋದು ಕೂಡ ಬೇಕುವಿನ ಇನ್ನೊಂದು ಮುಖ ಅದಕ್ಕೋಸ್ಕರ ನಮ್ಗೆ ಎಷ್ಟೋ ಜನಕ್ಕೆ ದುಃಖದಲ್ಲಿ ಇರುವುದು ಆಸೆ ಸುಪ್ತವಾದಂತಹ ಬಯಕೆ ನಾವು ಹೇಳ್ದೆ ಹೋಗ್ಬೋದು ಬೇಡ ಅಂತ ಹೇಳಿರ್ಬೋದು ಆದ್ರೂ ಕೂಡ ಇನ್ನೊಬ್ಬರು ಮುಂದೆ ಹೇಳ್ಕೊಂಡು ಬಿಡ್ತಾರೆ ನೋಡ್ರಿ ನಮ್ಗೆ ಈ ರೀತಿ ಆಯ್ತು ಅದಾಗಿ ಯಾವಾಗಲೂ ತೀರ್ ಹೊರಟೋಗಿರುತ್ತೆ ಆ ಸನ್ನಿವೇಶ ಆ ವ್ಯಕ್ತಿಯು ಈಗಿಲ್ಲ ಮೇಲೆ ಹೋಗಾಯ್ತು ಆದರೂ ಕೂಡ ನೋಡ್ರಿ ಅವನು ಈ ರೀತಿ ಹೇಳ್ಬಿಟ್ಟ ನನಗೆ ಆ ದುಃಖವನ್ನೇ ಇನ್ನೂ ಇಟ್ಕೊಂಡು ಸವಿತಾ ಇರ್ತೇವೆ ನಾವು ಅಂಟುಕೊಂಡಿರ್ತೇವೆ ಅವನ ದುಃಖಕ್ಕೆ ಯಾರು ಅಂಟುಕೊಂಡಿರೋ ನೀವು ಆ ವ್ಯಕ್ತಿ ಅಂಟ್ಕೊಂಡಿಲ್ಲ ಅವನಿಗೆ ಆಗ್ಲೇ ಮೇಲೆ ಹೋಗಾಯ್ತು ಆ ಸನ್ನಿವೇಶ ಕೂಡ ಈಗಿಲ್ಲ ಅದು ಹೊರಟು ಆದರೂ ಅದರ ನೆನಪು ನಾನು ಇನ್ನೂ ಹಸಿಯಾಗೇ ಕೊಡ್ತಿದೆ ಹಸಿಯಾಗಿದೆ ಮೊನ್ನೆ ಆದಂತೆ ನೆನ್ನೆ ಆದಂತೆ ಇಂದು ಆದಂತೆ ಇದೆ ಇದು ಯಾಕೆ ಅಂದರೆ ನನಗೆ ಅದರಲ್ಲೂ ಕೂಡ ಅಟ್ಯಾಚ್ಮೆಂಟ್ ಇತ್ತು ಅಂತ ಆದ್ರಿಂದ ಈ ಅಟ್ಯಾಚ್ಮೆಂಟ್ನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ಉದ್ವೇಗ ಪಡುವುದರಿಂದ ಒಂದು ಒಂದು ಏನ್ ಹೇಳ್ತಾರೆ ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಚಲನೆ ನಮ್ಮಲ್ಲಿ ನಾವು ಉಂಟು ಮಾಡುವುದರಿಂದ ಇದೆರಡರಿಂದ ಸುಖ ಮತ್ತೆ ದುಃಖದಿಂದ ನಾವು ನಮಗೆ ಗೊತ್ತಿಲ್ಲದಂತೆ ಅದನ್ನು ಬಿಗಿಯಾಗಿ ತೊಂಡು ಎರಡನ್ನೂ ಕೂಡ ಬಿಗಿಯಾಗಿ ತಪ್ಪಿಕೊಳ್ತೇವೆ ನೀವಿಬ್ರು ಹೋಗಬೇಡಿ ನಮ್ಮಲ್ಲೇ ಇರಿ ಅಂತ ಹಾಗೆ ಮಾಡಿದರೆ ನಿನಗೆ ಸ್ಥಿರತ್ವವಾದಂತಹ ಬುದ್ಧಿ ನೀನು ಏನನ್ನು ಸಂಪಾದನೆ ಮಾಡಬೇಕು ಅಂತಿದ್ಯೋ ಸ್ಥಿತಧೀಹಿ ಮೌನ ಮುನಿ ಅದು ನಿಮಗೆ ಸಿಗುವುದಿಲ್ಲ ಅಂದರೆ ಪೀಸ್ ಆಫ್ ಮೈಂಡ್ ಸಿಗುವುದಿಲ್ಲ ಸುಖದಿಂದಲೂ ಪೀಸ್ ಆಫ್ ಮೈಂಡ್ ಇಲ್ಲ ದುಃಖದಿಂದ ಮೊದಲೇ ಇಲ್ಲ ಇದೆರಡರಿಂದಲೂ ಕೂಡ ಪೀಸ್ ಆಫ್ ಮೈಂಡ್ ಇಲ್ಲ ಶಾಂತಿ ಯಾವಾಗ ಈ ಶಾಂತಿ ಅಂತಕ್ಕಂಥದ್ದು ಇಲ್ಲವೋ ಆಗ ನಿಮ್ಮ ಮನಸ್ಸನ್ನು ಸಾಧನೆಯಲ್ಲೇ ತೊಡಗಿಸ್ಲಿಕ್ಕೆ ಆಗುವುದಿಲ್ಲ ಶಾಂತವಾದಂತಹ ಮನಸ್ಸನ್ನು ಮಾತ್ರ ಶಾ ಸಾಧನೆಯಲ್ಲಿ ತೋರಿಸಲಿಕ್ಕೆ ಸಾಧ್ಯ ಹೀಗೆ ಮಾಡಿದಾಗ ಮತ್ತು ಪುನಃ ನಮಗೆ ಬರ್ತಕ್ಕಂತಹ ರಾಗ ಭಯ ಕ್ರೋಧ ಇದೆರಡನ್ನೂ ಕೂಡ ಹೇಗೆ ಹೋಗಲಾಡಿಸಿಕೊಳ್ಳಬೇಕು ಅನ್ನುವಂತಹ ಕಲೆ ನಮಗೆ ಗೊತ್ತಿರಬೇಕು ರಾಗ ಭಯ ಕ್ರೋಧ ಈ ಸ್ಥಿತ ಪ್ರಜ್ಞೆಯಲ್ಲಿ ಸ್ಥಿತ ಧೀಯಲ್ಲಿ ಇದು ಇರುವುದಿಲ್ಲ ರಾಗ ಅನ್ನುವುದಿಲ್ಲ ರಾಗ ಅಂದ್ರೆ ಅದು ಅಂಟಿಕೊಳ್ಳುವುದು ಅಂತ ಅರ್ಥ ರಂಜತೆ ಇದೆ ರಾಗ ಯಾವುದಕ್ಕೋ ಅಂಟಿಕೊಳ್ಳುವುದು ಈಗ ರಾಗ ಅಂದರೆ ಬಣ್ಣಕ್ಕೆ ರಾಗ ಅಂತಾರೆ ಇದೇನು ಅಂದರೆ ರಾಗ ಅಂತ ಸಂಸ್ಕೃತದಲ್ಲಿ ಯಾಕೆ ಅಂದರೆ ಬಣ್ಣ ಅಂಟಿಕೊಂಡಿದೆ ಅಂತ ಅರ್ಥ ಹಾಗೆ ನನ್ನ ಮನಸ್ಸು ಸುಖದ ಸಾಧನದಲ್ಲಿ ಬಿಗಿಯಾಗಿ ಅಂಟುಕೊಂಡು ಅದೇ ಯಾವಾಗಲೂ ಇರಲಿ ಅಂತ ಅಂಟಿಕೊಳ್ಳುತ್ತದೆಯೋ ಆ ಸುಖದ ಸಾಧನಕ್ಕೆ ಅದಕ್ಕೆ ರಾಗ ಅಂತ ಹೆಸರು ಆ ರಾಗ ಇದ್ದಾಗ ರಾಗ ಯಾವುದ್ರ ಮೇಲೆ ಇರ್ತದೆಯೋ ಮನಸ್ಸು ಅಲ್ಲೇ ಓಡ್ತಾ ಇರುತ್ತೆ ಅದಕ್ಕೆ ಯಾವ ಹಳಿಯೂ ಬೇಕಾಗಿಲ್ಲ ಹಳಿ ಇಲ್ಲದೆ ಓಡಾಡ್ತಾ ಇರುತ್ತೆ ಆ ವಸ್ತು ಎಲ್ಲೆಲ್ಲಿರುತ್ತೋ ಆ ಮನಸ್ಸು ಅದಲ್ಲೇ ಇರುತ್ತೆ ಇದು ರಾಗ ಮತ್ತೆ ಭಯ ಭಯ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಭಯ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರತಕ್ಕಂತಹ ಮೊಟ್ಟ ಮೊದಲ ಭಯ ಯಾವುದು ಅಂದ್ರೆ ಅಭಿನಿವೇಶ ಅಂತಕ್ಕಂಥ ಭಯ ಅಭಿನಿವೇಶ ಅಂತಕ್ಕಂಥ ಭಯ ಏನಿದು ಅಭಿನಿವೇಶ ಅಂದರೆ ನಾನು ಸತ್ತು ಹೋದೇನು ನಾನು ಇಲ್ಲದೇ ಆಗೇನು ಅನ್ನುವಂತಹ ಭಯ ಯಾವತ್ತಾದ್ರೂ ಒಂದು ದಿವಸ ಇಲ್ಲದೆ ಇರುವಂಗೆ ಆಗಲೇಬೇಕಲ್ಲ ಸಮಾಜದಿಂದ ನಾನು ಝೀರೋ ಆಗಿಬಿಟ್ರೆ ನಾನು ಈಗ ಯಾವ ಒಂದು ನಾನು ಆಗಿ ಇದ್ದೇನೆಯೋ ಇದ್ದಕ್ಕಿದ್ದಾಗೆ ಏನೂ ಇಲ್ಲದವನ್ನಾಗ್ಬಿಟ್ರೆ ಅಯ್ಯೋ ಹಾಗೆ ಆಗಿಬಿಟ್ರೆ ಏನು ಕತೆ ಒಂದು ಭಯ ಸಾವಿನ ಭಯ ಈ ಸಾವಿನ ಭಯ ಅತ್ಯಂತ ಎಲ್ಲ ಭಯಗಳಲ್ಲೂ ಕೂಡ ಪ್ರತಿಯೊಂದು ಅನೀಬಾದಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಆ ಭಯ ಇದೆ ತಪ್ಪಿಸ್ಕೊಳ್ಲಿಕ್ಕಾಗುದಿಲ್ಲ ಆ ಭಯ ಎಲ್ಲಿವರೆಗೆ ಜ್ಞಾನ ಬರುವುದಿಲ್ಲೋ ಈ ಭಯವನ್ನ ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ ಇದು ಹೇಗೆ ಆಗಿದೆ ಅಂದ್ರೆ ನಮ್ಮ ಆ ಶರೀರದ ಮೇಲೆ ಅಟ್ಯಾಚ್ಮೆಂಟ್ ಇಂದ ಆಗಿರ್ತಕ್ಕಂಥ ನಾನು ಅತ್ಯಂತ ಯಾವುದನ್ನ ಬಯಸ್ತಾ ಇದ್ದೀನಿಯೋ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿಯೋ ಅದು ಒಂದಾನೊಂದು ದಿವಸ ನನ್ನ ಕೈ ತಪ್ಪಿ ಹೋಗ್ಬಿಡುತ್ತೋ ಎನ್ನುವಂತ ಆ ಭಯ ಇನ್ನೊಂದು ಭಯ ಸಾಮಾನ್ಯ ಭಯಗಳು ಯಾವುದು ಅಂದ್ರೆ ಅವಮಾನ ಆಗುತ್ತದೆ ಎಂಬ ಭಯ ನೈಂಟಿ ನೈನ್ ಪರ್ಸೆಂಟ್ ಆಫ್ ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂತಹ ನಾವು ಸಭ್ಯರು ಅಂತ ಅನ್ಸ್ಕೊಂಡವರು ನಾವು ಸಭ್ಯರಾಗಿರುವಂತಹ ಕಾರಣ ಯಾಕೆ ಅಂದರೆ ಅವಮಾನ ಆಗದೇ ಇರಲಿ ಅನ್ನುವಂತಹ ಕಾರಣದಿಂದ ಸಭ್ಯರಾಗಿರುತ್ತೆ ಸಭ್ಯರಾಗಬೇಕು ಅಂದ್ರೆ ಸಭ್ಯರಾಗುವುದಲ್ಲ ಅವಮಾನ ಆಗದೇ ಇರಲಿ ಸೊಸೈಟಿಯಲ್ಲಿ ನಾವು ತೊಗೊಂಡ ತಗಸದೇ ಇರಲಿ ಅನ್ನುವಂತಹ ಒಂದು ಭಯ ಇದೆಯಲ್ಲ ಅವಮಾನದಿಂದ ಭಯ ಅವರು ನನ್ನನ್ನು ಹೀಗಂದಾರು ಕೈ ತೋರಿಸಿಯಾರು ಕಪ್ಪು ಚುಕ್ಕೆ ಇಟ್ಟಾರು ನನ್ನ ವ್ಯಕ್ತಿತ್ವದ ಮೇಲೆ ಕಪ್ಪು ಚುಕ್ಕೆ ಇಟ್ಟಾರು ಅನ್ನುವಂಥ ಭೀತಿ ಭಯ ಯಾವುದಿದೆಯೋ ಅದು ಅದು ಕೂಡ ನನ್ನ ಯಾವುದೋ ಒಂದು ಕೀರ್ತಿ ಶರೀರ ಅಂತ ನಾನು ಇಟ್ಕೊಂಡಿದೀನಲ್ಲ ಅದರಿಂದ ಉಂಟಾದಂತಹ ಅಭಿಮಾನದಿಂದ ಭಯ ಆಫ್ಕೋರ್ಸ್ ಅತ್ಯಂತ ನಂಬರ್ ಒನ್ ಕೇಡಿಗರಲ್ಲಿ ಅದು ಹೊರಟೋಗಿರುತ್ತೆ ಅದೆಲ್ಲ ಇರೋದೇ ಇಲ್ಲ ಅವ್ರಿಗೆ ನೀವು ಏನಂದರೆ ಪರವಾಗಿಲ್ಲ ಸ್ವಾಮಿ ನಾವೇನು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಈ ಜಗತ್ತು ಗೊತ್ತಿದೆ ಬ್ರಹ್ಮನಿಗೂ ಗೊತ್ತಿದೆ ಅದರಿಂದ ನಾವು ನೋಡ್ಕೊಳ್ತೇವೆ ನಿಮ್ಮ ಹೀಗೆ ಯಾವ ಭಯವೂ ಇಲ್ಲ ಅವರಿಗೆ ನಿರ್ಭಯವಾಗಿರ್ತಾರೆ ಆದರೆ ಒಂದು ರೀತಿಯಲ್ಲಿ ಕೆಟ್ಟ ಭಯ ಇರಬೇಕು ಒಂದು ಸಂಸ್ಕೃತ ಸೂಕ್ತಿ ಹೇಳುತ್ತೆ ಎಲ್ಲಿಯವರೆಗೆ ಎಲ್ಲಿಯವರೆಗೆ ಭಯ ಇರುವುದಿಲ್ಲವೋ ಅದಕ್ಕಾಗಿ ಭಯಪಡು ಆದರೆ ಯಾವಾಗ ಭಯವು ಬರುತ್ತದೆಯೋ ಅದನ್ನು ತಿಳಿಸಿ ಬಿಡು ಸೂಕ್ಷ್ಮ ಭಯ ಇಲ್ಲದೆ ಹೋದ್ರೆ ನಿಮ್ಮನ್ನು ಚೆಕ್ ಮಾಡೋದು ಯಾರು ನಿಮ್ಮ ಒಳಗಡೆಯಿಂದ ಕಂಟ್ರೋಲ್ ಇಲ್ಲದೆ ಹೋದ್ರೆ ನಿಮ್ಮನ್ನು ಸರಿದಾರಿಗೆ ತರುವುದು ಯಾರು ಅದಕ್ಕೋಸ್ಕರ ಭಯಪಡುಯ್ಯೋ ಈ ಭಯವೇ ಇಲ್ವಲ್ಲ ಅಂತ ಭಯ ಯಾವಾಗ ಭಯ ಬಂದು ಕೂತ್ಕೊಂಡ್ಬಿಡುತ್ತೋ ಅವಾಗ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಭಯ ಪಟ್ರೆ ಕೆಲಸ ಹೊರಟೋಗುತ್ತೆ ನಿಮ್ ಕೆಲಸ ಹಾಳಾಗುತ್ತೆ ಇನ್ನೂ ಉನ್ನತವಾದಂತಹ ವ್ಯಕ್ತಿತ್ವ ವಿಕಸಕ್ಕೆ ಆ ಭಯ ತೊಂದ್ರೆ ಆ ಭಯವನ್ನು ಬಿಡ್ಬೇಕಂತ ಹಾಗೆ ಹೇಳುತ್ತೆ ಸೊ ಈ ಭಯ ಅಂತಕ್ಕಂಥದ್ದು ಕೂಡ ಒಂದು ಹಂತದಲ್ಲಿ ನಮ್ಮನ್ನ ವ್ಯಕ್ತಿತ್ವದ ಒಂದು ನಿರ್ಮಾಣದಲ್ಲಿ ಸಹಕಾರಿ ಆದರೂ ಕೂಡ ಭಗವಂತನ ಒಂದು ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕೆ ಈ ಭಯ ಅಂತಕ್ಕಂಥದ್ದು ದೊಡ್ಡ ಮಾರಕ ದೊಡ್ಡ ಮಾರಕ ಅದಕ್ಕೋಸ್ಕರ ಭಗವ ಭಗವಂತ ಅಲ್ಲಿ ಮುಂದೆ ಅಭಯಂ ಸತ್ವಸಂಶದ್ದಿ ಅನ್ನುವಂಥ ಗುಣದಲ್ಲಿ ಹೇಳ್ತಾ ಮೊಟ್ಟ ಗುಣ ಹೇಳೋದೆ ಅವನು ಅಭಯ ಅಂತ ಫಿಯರ್ಲೆಸ್ನೆಸ್ ಬಿ ಫಿಯರ್ಲೆಸ್ ನಿರ್ಭಯನಾಗು ಅನ್ನುವಂಥ ಮೊಟ್ಟ ಗುಣ ಆದ್ರಿಂದ ಈ ಭಯ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಒಂದು ಶತ್ರು ಯಾರು ಆಧ್ಯಾತ್ಮಿಕ ಸಾಧಕನಿಗೆ ಇನ್ನು ಮುಂದಿನದ್ದು ನಮ್ಮ ಮುಂದಿನ ಉಪನ್ಯಾಸಲ್ಲಿ ನೋಡೋಣ ಓಂ ಪೂರ್ಣಮದಃಪೂರ್ಣ ಪೂರ್ಣಾತ್ ಪೂರ್ಣಮುಧ್ಯತೆ ಪೂರ್ಣಸ್ಯ ಪೂರ್ಣ ಮಾದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ ಶ್ರೀಕೃಷ್ಣಾರ್ಪಣಮಸ್ತು